ಿಯತಿ ತಮೋ ಬಂಧಮೋಕ್ಷ ಯಸ್ಮ್ರಹರುದ್ರ ಪ್ರಭೃತಿಸುರನರೀಷ ಶತ್ುತ್ಮಕ ವಿಷ್ಣೋಸ್ತ ಸಕಲಗುಣನೋಷಾನುರು ಪರಮಶ್ಚಿತ್ಯ ಮಹಾಂತ ಜನ್ಮಸ್ತೆನ್ಮಯಿತರತಚಾಚೇಷಿಜ್ನಸ್ವರ ತೇ ಬ್ರಹ್ಮಹೃದ ಮುಹ್ಯಂತ ಸೂರಯ ತೇಜೋವಾರಿ ಮೃದ್ಯನಯೋ ಯತ್ಸರ್ಗೋ ಮೃಷಾಧ್ನಾ ಸ್ವೇನ ಸದಾ ನಿರಸ್ತುಹ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರನುಡಮೂಕೋಪಿ ವಗ್್ಮೀ ಜಡಮತಿರ ಜುರ್ಜಾತೆಮೌಲಿ ಸಕಲವಚನಚೇತೋ ದೇವತ ಭಾರತೀಸ ಮಮವತ ಸಿ ನಿಧತ್ತೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಹಿ ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ವಿಹರನ್ ಶ್ರೀವಾದಿರಜಾನ ವಂದೇ ಹಂಸಪರನ್ ರಘೂತ್ತಮಗುರೂನ್ ವೈದಗ್ಧ್ಯಘವೆಂದ್ರಮುನಿಪನ್ ಸದ್ಬೋಧಸ್ಯಾನಪ ಸತ್ಯಕರಾಬ್ನ್ ಪಂಚಾಶ್ವರ್ಷಪೂಜ್ತೋದತೀರ್ಥಾರ್್ಯಾನ್ ನೌಮಿನ್ಯಸುಧಾರತಾನ್ ಮಯ್ಯರ್ಪತ್ಮನಃ ಸತ್ಯರೇಕ್ಷ ಮತ್ಮಕ ಯತ್ತತ್ಕುತ ಸ್ಯಾಷಯತ್ಮನಿ ಯಥಗ್ ಹೇಮಮಲ ಜಹಾತಿ ಂ ಪುನಃಸ್ವಂ ಭಜತೆ ಚ ರೂಪ ಆತ್ಮ ಚ ಕರ್ಮಾನುಶ ವಿಧೂಯ ಮದ್ಭಕ್ತಿ ಯೋಗೇನ ಭಜತ್ಯಥೋಮ ಬಂಗಾರ ಶುದ್ಧವಾಗಬೇಕಾದರೆ ಅಗ್ನಿಯಲ್ಲಿ ಹಾಕಿದಾಗ ತನ್ನ ದೋಷಗಳನ್ನು ಕಳೆದುಕೊಂಡು ಉತ್ತಮವಾದ ಹೊಳಪನ್ನ ಪಡೆಯುತ್ತದೆ ಬಂಗಾರದಲ್ಲಿ ಹದಿನೆಂಟು ದೋಷಗಳಿರ್ತವಂತೆ ಆ ಹದಿನೆಂಟು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದರೆ अग्निय हाकि शुद्धमे अदर हम तम च कर्माुशं विधूय मद्भक्ति योगेन भज त्यथोम नम मनू कूड़ा बंगार इदेते हद इपत् दोष मनस्स नाना तरह दोष अग्निया पुटकेट ಆ ಎಲ್ಲ ದೋಷಗಳು ಹೋಗಿ ನಮ್ಮ ಮನಸ್ಸು ಕೂಡ ಅಪ್ಪಟ ಬಂಗಾರದಂತೆ ಶುದ್ಧವಾಗ್ತದೆ ಮನಸ್ಸು ಕೆಟ್ಟಲ್ಲ ಬಂಗಾರದಂತೆ ಮನಸ್ಸು ಅತ್ಯಂತ ಶ್ರೇಷ್ಠವಾದದ್ದೇ ಮೋಕ್ಷ ಸಾಧನವಾದದ್ದೇ ಅದು ಆದರೆ ದೋಷಗಳಿದ್ದದ್ದಕ್ಕೆ ಕಪ್ಪು ಕಾಣಿಸ್ತದಷ್ಟೇ ಆ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಭಕ್ತಿ ಎಂಬ ಶ್ರೇಷ್ಠವಾದ ಅಗ್ನಿಯ ಸಹಾಯ ಬೇಕು ಅಂತ ಯಥಾ ಯಥಾತ್ಮ ಪರಿಮೃಜ್ಯೆ ಸೌ ಮತ್ಪುಣ್ಯಗಾಥಾಶ್ರವಣಾಧಾನೈ ತ ಪಶ್ಯತಿ ಸೂಕ್ಷ್ಮತತ್ವ ಚಕ್ಷುರಿಯಥೈವಾಂಜನ ಸಂಪ್ರಯುಕ್ತ ಅದನ್ನೇ ವಿವರಣೆ ಮಾಡ್ತಾರೆ ಭಗವಂತನ ಪುಣ್ಯಕರವಾದಂತಹ ಪುಣ್ಯಪ್ರದವಾದ ಗಾಥಾಗಳನ್ನು ಮಹಿಮೆಗಳನ್ನು ನಾವು ಕೇಳ್ತಾ ಕೇಳ್ತಾ ಅವನ ಮಹಿಮೆಯನ್ನು ಕೊಂಡಾಡುವಂತಹ ಭಾಗವತಾದಿ ಸಚ್ಛಾಸ್ತ್ರಗಳ ಶ್ರವಣ ಗುರುಗಳಿದ್ದಾಗ ಶಿಷ್ಯರಿದ್ದಾಗ ಅಭಿಧಾನ ಹೇಳೋದು ಇಬ್ಬರೂ ಇಲ್ಲಾಂದರೆ ಧ್ಯಾನ ಮಾಡೋದು ಈ ರೀತಿ ಶ್ರವಣ ಅಭಿಧಾನ ಧ್ಯಾನ ಇವುಗಳನ್ನು ಮಾಡ್ತಾ ಮಾಡ್ತಾ ನಾವು ಇದ್ದಂತೆ ನಮ್ಮ ಮನಸ್ಸು ಅಷ್ಟು ಶುದ್ಧವಾಗ್ತಾ ಹೋಗ್ತದೆ ಎಷ್ಟೆಷ್ಟು ಬಂಗಾರವನ್ನು ಅಗ್ನಿಯಲ್ಲಿ ಹಾಕ್ತೇವೋ ಅಷ್ಟು ಶುದ್ಧವಾಗುತ್ತೆ ಹಾಗೆ ಎಷ್ಟೆಷ್ಟು ಹರಿಕಥಾಶ್ರವಣಾದಿಗಳನ್ನು ನಾವು ಮಾಡ್ತೇವೋ ಅಷ್ಟಷ್ಟು ಮನಸ್ಸು ಶುದ್ಧವಾಗ್ತದೆ ಸೂಕ್ಷ್ಮತತ್ವ ಪಶ್ಯತಿ ಮನಸ್ಸು ಶುದ್ಧವಾಗಿದೆ ಅಂತನ್ನುವುದಕ್ಕೆ ಒಂದು ಕುರುಹು ಯಾವುದು ಅಂದರೆ ಆ ಭಗವಂತನ ತತ್ವಗಳ ಪರಿಚಯ ನಮಗೆ ಎಷ್ಟು ಹೆಚ್ಚು ಆಗ್ತದೋ ಅಷ್ಟು ನಮ್ಮ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ ತಥಾ ತಥಾ ಸೂಕ್ಷ್ಮತತ್ವ ಪಶ್ಯತಿ ಭಗವಂತನ ವಿಷಯದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಹೆಚ್ಚೆಚ್ಚು ತಿಳಿತಾ ಹೋಗ್ತಾನೆ ಎಷ್ಟೆಷ್ಟು ಹರಿಕಥಾಶ್ರವಣಾದಿಗಳನ್ನು ಮಾಡುತ್ತಾನೆ ಎಷ್ಟು ಭಕ್ತಿ ಭಗವಂತನಲ್ಲಿ ಬರ್ತದೆ ಅಷ್ಟು ಸೂಕ್ಷ್ಮತತ್ವಗಳು ಶಾಸ್ತ್ರಗಳನ್ನು ನೋಡಿದಾಗ ಇವನಿಗೆ ತಿಳೀತದೆ ಮನಸ್ಸಿಗೆ ಎಷ್ಟೋ ವಿಷಯಗಳು ಹೊಳೀತವೆ ಸ್ಫುರಣೆ ಆಗ್ತದೆ ಭಗವದ್ ಅನುಗ್ರಹದಿಂದ ನೋಡಿ ಶ್ರದ್ಧೆ ಇಲ್ಲದೆ ನೀವು ಓದಿದರೆ ಏನೇನೇನೇನೂ ಅರ್ಥ ಆಗೋದಿಲ್ಲ ವಾಕ್ಯಗಳಲ್ಲಿ ಪ್ರತಿಪಾದ್ಯನಾದ ಭಗವಂತನಲ್ಲಿ ಎಷ್ಟು ಶ್ರದ್ಧಾಭಕ್ತಿಗಳಿಂದ ನೀವು ಓದ್ತೀರೋ ಅಷ್ಟು ಅಲ್ಲಿ ಅರ್ಥಗಳ ಸ್ಫುರಣ ಆಗೋದು ಅನುಭವ ಸಿದ್ಧವಾದ ವಿಷಯ ಭಾಗವತದ ಮಾತು ಚಕ್ಷುರೈಥೈವ ಅಂಜನ ಸಂಪ್ರಯುಕ್ತಂ ಕಣ್ಣಿಗೆ ನಿಧಿಯನ್ನು ನೋಡುವ ಸಾಮರ್ಥ್ಯ ಇರೋದಿಲ್ಲ ಆದರೆ ಅಂಜನ ಹಾಕಿಕೊಂಡ್ರೆ ಮೇಲೆ ಮಣ್ಣಿದ್ದರೂ ಕೂಡ ಕಲ್ಲಿದ್ದರೂ ಒಳಗಿರುವ ನಿಧಿ ಕಣ್ಣಿಗೆ ತೋರ್ತದೆ ಆ ಶಕ್ತಿ ಕಣ್ಣಿನಲ್ಲಿ ಬರ್ತದೆ ಅಂಜನ ಹಾಕಿದ ಕಣ್ಣಿಗೆ ಮೇಲೆ ಸಾಕಷ್ಟು ಆವರಣಗಳಿದ್ದಾಗಲೂ ಒಳಗೆ ಇದ್ದ ನಿಧಿ ಹೇಗೆ ತೋರಬಹುದೋ ಹಾಗೆ ನಮ್ಮ ಮನಸ್ಸು ಕೂಡ ಭಕ್ತಿ ಎಂಬ ಅಂಜನವನ್ನು ಹಚ್ಚಿಕೊಂಡಾಗ ಆ ಮನಸ್ಸಿಗೆ ಅತಿಸೂಕ್ಷ್ಮವಾದಂತಹ ಅಂತರ್ನಿಹಿತವಾದ ಭಗವತ್ತತ್ವವು ಕೂಡ ತೋರುವುದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ವಿಷಯಾಂಧ್ಯಾತಶ್ಚಿತ್ತ ವಿಷಯು ವಿಷಜ ವಿಷಜ್ಜತೆ ಮಾ ಮನುಸ್ಮರತಶ್ಚಿತ್ತಯ್ಯೇವ ಪ್ರವಿಲೀಯತೆ ಏನು ದೇವರಲ್ಲಿ ನಮಗೆ ಮನಸ್ಸೇ ಇರೋದಿಲ್ಲ ಎಲ್ಲೆಲ್ಲಿಯೋ ಓಡ್ತದೆ ಮನಸ್ಸು ಅಂತ ದುಃಖ ಅದಕ್ಕೆ ಉಪಾಯವನ್ನ ಮಾಡಿ ಹರಿಕಥಾಶ್ರವಣಾದಿಗಳನ್ನೇ ಅಖಂಡವಾಗಿ ಮಾಡ್ತಾ ಇದ್ದರೆ ಬೇರೆ ಕಡೆಗೆ ಯಾಕೆ ಹೋಗ್ತದೆ ಮನಸ್ಸು ಹೋಗೋದೇ ಇಲ್ಲ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಲೌಕಿಕ ವಾರ್ತೆಗಳಲ್ಲಿಯೇ ಆಸಕ್ತರಾಗಿ ಬೇರೆ ಬೇರೆ ಹಾಳು ಹರಟೆಗಳನ್ನು ಹೊಡೆಯುತ್ತಾ ಸಿನಿಮಾ ನೋಡೋದು ಹಾಡು ಕೇಳೋದು ಟಿ ವಿ ಎದುರಿಗೆ ಕೂಡೋದು ಮಾಡಿ ಯಾಕೋ ಭಗವಂತನಲ್ಲಿ ಮನಸ್ಸು ಬರೋದೇ ಇಲ್ಲ ಅಂದರೆ ಬರೋದೇ ಇಲ್ಲ ಯಾಕೆ ಬರ್ತದೆ ಯಾವ ತರಹದ ಟ್ರೈನಿಂಗ್ ಮನಸ್ಸಿಗೆ ಕೊಡ್ತೇವೋ ಆ ರೀತಿಯಾಗಿ ಮನಸ್ಸು ಕೆಲಸ ಮಾಡೋದಕ್ಕೆ ಸಿದ್ಧ ಇದೆ ವಿಷಯಾಧ್ಯಾಯತಃ ಚಿತ್ತಂ ವಿಷಯೇಶು ವಿಷಜ್ಜತೆ ಯಾವುದನ್ನು ಹೆಚ್ಚು ಧ್ಯಾನ ಮಾಡ್ತೀರಿ ಚಿಂತನೆ ಮಾಡ್ತೀರೋ ಅಲ್ಲಿ ಆಸಕ್ತವಾಗ್ತದೆ ವಿಷಯಗಳ ಧ್ಯಾನ ಮಾಡದೆ ಕುಳಿತರೆ ನಿಂತರೆ ಭಗವಂತನ ಮಹಿಮೆಯನ್ನೇ ಕೇಳ್ತಾ ಇದ್ದರೆ ಅದನ್ನೇ ಹೇಳ್ತಾ ಇದ್ದರೆ ಅದರಲ್ಲಿಯೇ ಆಸಕ್ತವಾಗ್ತದೆ ಮನಸ್ಸು ಆ ರೂಢಿಯನ್ನು ಮಾಡಿಕೊಳ್ಳಿ ಹೊರಗಿನ ಇಂದ್ರಿಯಗಳು ಸ್ವಲ್ಪ ಆದರೂ ನಮ್ಮ ಮಾತು ಕೇಳ್ತವೆ ಕೇಳ್ತವೆ ಅಂದರೆ ಅಧೀನವಾಗಿವೆ ಮನಸ್ಸು ಆಸಕ್ತ ಆಗಬೇಕು ಅಂದರೆ ಹೀಗೆ ಮನಸ್ಸನ್ನು ಎತ್ತಿ ಇಡ್ಲಿಕ್ಕೆ ಬರೋದಿಲ್ಲ ಆದರೆ ಇಂಥದ್ದನ್ನು ನೋಡು ಇಂಥದನ್ನು ಕೇಳು ಬೇಡ ಅಂದರೆ ಸಾಧ್ಯ ಇದೆ ಟಿ ನೋಡಬೇಡ ಇಲ್ಲಿ ಬಂದು ಕೂಡು ಪ್ರವಚನ ಕೇಳು ಅಂದರೆ ಕಾಲಿನಿಂದ ನಡೆದು ಎದ್ದು ಬರಬಹುದು ಆದರೆ ಮನಸ್ಸನ್ನು ಹಾಗೆ ಎತ್ತಿ ಇಡ್ಲಿಕ್ಕಾಗೋದಿಲ್ಲ ಹೀಗಾಗಿ ಬಾಹ್ಯೇಂದ್ರಿಯಗಳು ನಮ್ಮ ವಶವಾಗಿವೆ ಅಲ್ಲ ಸ್ವಲ್ಪ ಅವುಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ಮನಸ್ಸು ತಾನೇ ಹಾದಿಗೆ ಬರ್ತದೆ ನೇರವಾಗಿ ಮನಸ್ಸನ್ನು ಹಿಡಿದು ಎಳಿಲಿಕ್ಕಾಗೋದಿಲ್ಲ ನಮ್ಮ ಕಿವಿಯನ್ನ ಶಾಸ್ತ್ರಗಳನ್ನು ಕೇಳುವ ಕಡೆಗೆ ನಾವು ಪ್ರವರ್ತನೆ ಮಾಡಬಹುದು ಕಣ್ಣು ಏನೋ ನೋಡದೆ ಶಾಸ್ತ್ರಗಳ ಪಂಕ್ತಿಗಳನ್ನು ಅಥವಾ ಭಗವಂತನ ಪ್ರತಿಮೆಗಳನ್ನು ಭಗವದ್ಭಕ್ತರನ್ನು ನೋಡುವಂತೆ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿ ಮೊದಲು ಆಮೇಲೆ ಮನಸ್ಸು ತಾನೇ ವಶವಾಗ್ತದೆ ಅಂತ ತಸ್ಮಾದಸದಭಿಧ್ಯ यथा स्वप्न मनोरथम हित्वा मयि समाधत्स्व मनोमद्भात स्वप्न मनोरथम स्वप्नल तोर वस्तु मनोरथ एरू वासना मनस्सली संस्कार उपयोगी देवरूबि अब स्वप्न मनस्सली संस्कार नम प्रयत्न नामे तयारा कलुदन अब मनोरथ ಈ ತರಹದ ಏನೇನೋ ಕಲ್ಪನೆ ಮಾಡಿಕೊಳ್ತೇವಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾಳೆನೇ ಬಂತಲ್ಲ ದ್ವಾದಶಿ ಮನೋರಥಗಳು ಪ್ರಾರಂಭ ಆಗಿರುತ್ತದೆ ಇಂಥಿಂಥ ಅಡುಗೆ ಆಗಬೇಕು ಅದು ಅಂತ ಈಗಲೇ ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ ಅದು ಮನೋರಥ ಅಷ್ಟೇ ಅದು ದೇವರ ಮ ದೇವರೇ ಮಾಡೋದೆಲ್ಲ ವಿಷಯ ಬೇರೆ ಆದರೆ ನೇರವಾಗಿ ಭಗವಂತ ತಾನೇ ಹೇಗೆ ಸ್ವಪ್ನವನ್ನು ಮಾಡ್ತಾನೆ ಹಾಗೆ ಮಾಡೋದಿಲ್ಲ ನಮಗೂ ಸ್ವಲ್ಪ ಅಭಿಮಾನ ಕೊಡ್ತಾನೆ ನಮ್ಮ ಪ್ರಯತ್ನವೂ ಇದ್ದಾಗ ಅನ್ನಿಸ್ತದೆ ಅಂತಹ ಸ್ವಪ್ನವೇ ಇರಬಹುದು ಮನೋರಥವೇ ಇರಬಹುದು ಇದು ಯಾವುದು ಸ್ಥಿರ ಅಲ್ಲ ಶಾಶ್ವತ ಅಲ್ಲ ಬಾಹ್ಯವಾದ ವಸ್ತುಗಳಂತೆ ಹೊರಗಿನ ವಸ್ತುಗಳಂತೆ ನಮ್ಮ ಕೆಲಸಕ್ಕೆ ಬರುವುದಲ್ಲ ಬರೀ ಕಲ್ಪನೆ ಅಷ್ಟೇ ಇದರ ಅಭಿಪ್ರಾಯ ನಾನು ಮೊದಲೇ ಹೇಳಿದ್ದೇನೆ ಚಿತ್ರ ಸತ್ಯ ಆದರೂ ಚಿತ್ರದಿಂದ ಕೆಲಸ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಸುಳ್ಳು ಸಿಂಹದ ಚಿತ್ರ ಸತ್ಯನೇ ಅದು ಚಿತ್ರ ಸುಳ್ಳಲ್ಲ ಆದರೆ ನಿಜವಾದ ಸಿಂಹ ಹೇಗೆ ನಮ್ಮನ್ನು ಹಿಂಸಿಸಬಹುದೋ ಹಾಗೆ ಆ ಸಿಂಹ ನಮ್ಮನ್ನು ಹಿಂಸಿಸೋದಿಲ್ಲ ಈ ಅರ್ಥದಲ್ಲಿ ಸ್ವಪ್ನದಲ್ಲಿರುವ ಮನೋರಥಗಳಲ್ಲಿ ತೋರುವಂತಹ ಏನೆಲ್ಲ ವಸ್ತುಗಳಿವೆ ಆ ವಸ್ತುಗಳನ್ನೇ ನಾವು ಚಿಂತನೆ ಮಾಡ್ತಾ ಕೂಡುವುದರಲ್ಲಿ ಏನೂ ಪ್ರಯೋಜನ ಇಲ್ಲ ಅದು ಅಸತ್ ಸ್ವಪ್ನ ಮನೋರಥಂ ಅಭಿಧ್ಯಾನಂ ಯಥ ಅಸತ್ ಸ್ವಪ್ನ ಹಾಗೂ ಮನೋರಥದಲ್ಲಿ ತೋರುವ ವಸ್ತುಗಳ ಬಗ್ಗೆ ಚಿಂತನೆ ಮಾಡುವುದು ಕೆಲಸಕ್ಕೆ ಬಾರದ್ದರಿಂದ ಉಪಯೋಗ ಇಲ್ಲದಿರುವುದರಿಂದ ಅದು ಹೇಗೆ ಅಸತ್ ಅಮಂಗಲವೋ ವ್ಯರ್ಥವೋ ಹಾಗೆಯೇ ಅಸದಭಿಧ್ಯಂ ಆವೃತ್ತಿ ಮಾಡಿಕೊಳ್ಳಬೇಕು ಲವ್ ಭಗವಂತನನ್ನು ಬಿಟ್ಟು ಇನ್ನಿತರ ವಿಷಯಗಳ ಚಿಂತನೆ ಮಾಡುವುದು ಕೂಡ ಇದೆಲ್ಲವೂ ವ್ಯರ್ಥವಾದದ್ದು ಹೇಯವಾದದ್ದು ಅಂತ ತಿಳಿದು ಹಿತ್ವ ಮೈ ಮನೋಮದ್ಭಾವ ಭಾವಿತಂ ನನ್ನ ಭಕ್ತಿಯಿಂದ ಸಂಸ್ಕೃತವಾದಂತಹ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ಇಡು ಅಂತ ಭಾವನಾ ಅಂದರೆ ಸಂಸ್ಕಾರ ಭಾವಿತ ಅಂದರೆ ಸಂಸ್ಕೃತ भाव अरे भक्ति भाव भावितम भक्त संस्कार मनस्स नीड़ आ मनस्से व संस्कार आगिबा भक्तियों बदबिटिब नम का संस्कार आगे अन्मनकरटे हड़ीत ನಿಮ್ಮ ಕಾಲುಗಳು ನಿಮ್ಮ ಆಫೀಸಿನಿಂದ ನೇರವಾಗಿ ಮನೆಯವರೆಗೆ ನೀವೇನೋ ವಿಚಾರ ಮಾಡ್ತಿರ್ತೀರಿ ವಿಚಾರ ಎಲ್ಲಿಯೋ ವಿಚಾರ ಇದ್ದರೂ ಕೂಡ ಕಾಲು ಸರಿಯಾಗಿ ನಡೆದು ಬಿಡ್ತದೆ ಅಷ್ಟು ಸಂಸ್ಕಾರಗಳು ಕಾಲಿಗೆ ಆಗಿರುತ್ತದೆ ಹಾಗೆ ಮನಸ್ಸಿಗೆ ಸಂಸ್ಕಾರ ಎಲ್ಲಿಯೋ ಏನೇನೋ ವಿಚಾರ ಮಾಡುತ್ತಿದ್ದರೂ ಕೂಡ ದೇವರಲ್ಲಿ ಭಕ್ತಿ ಅದು ಹಾಗೇ ಅನುಸ್ಯೂತವಾಗಿ ಇರಬೇಕು ಹಾಗೊಂದು ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟಿರಬೇಕು ತಸ್ಮದ ಸದಭಿಧ್ಯಂ ಯಥಾ ಸ್ವಪ್ನ ಮನೋರಥಂ ಹಿತ್ವಾಮಯಿ ಸಮಾಧತ್ ಸ್ವ ಮನೋಮದ್ಭಾವಭಾವಿತಂ ಸುಮ್ಮನೆ ಉದಾಹರಣೆಗೆ ಹೇಳುವುದು ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ ಎಷ್ಟರ ಮಟ್ಟಿಗೆ ಕಾಲಿಗೆ ಸಂಸ್ಕಾರ ಇರ್ತದೆ ಅಂದರೆ ಎಷ್ಟೋ ಕಡೆಗೆ ಮಠಗಳಲ್ಲಿ ಆಗಿರಬಹುದು ಯಾರದೋ ಮನೆ ಇರಬಹುದು ಊರಿರಬಹುದು ಹತ್ತಾರು ವರ್ಷಗಳ ಹಳೆಯ ಸಂಸ್ಕಾರ ಇದ್ದರೂ ಕೂಡ ಅಷ್ಟು ಗಟ್ಟಿಯಾಗಿರ್ತದೆ ಎಲ್ಲಿಯೋ ಮೆಟ್ಟಲುಗಳಿರ್ತದೆ ತೆಗ್ಗುದಿನ್ನಿ ಒಂದು ಹತ್ತು ಹೆಜ್ಜೆ ಇಟ್ಟ ಮೇಲೆ ಮತ್ತು ಮೆಟ್ಲು ಹತ್ತಿ ಹೋಗೋದಿರ್ತದೆ ಅದನ್ನು ರಿಪೇರಿ ಮಾಡಿಬಿಟ್ಟಿರ್ತಾರೆ ಈಗ ಮೆಟ್ಲು ಇರೋದೇ ಇಲ್ಲ ಎಲ್ಲ ಒಂದು ಹತ್ತು ವರ್ಷ ಆದಮೇಲೆ ಎಲ್ಲ ಚೇಂಜ್ ಆಗಿರ್ತದೆ ಹತ್ತು ವರ್ಷದ ಹಿಂದೆ ನಾವು ಅಲ್ಲಿ ಇದ್ದಾಗ ಏನೋ ಒಂದು ಸಂಸ್ಕಾರ ಇರ್ತದೆ ಹತ್ತು ಹೆಜ್ಜೆ ಇಟ್ಟ ಮೇಲೆ ಕಾಲ ಮೇಲೆ ಇರ್ತದೆ ನೋಡಿದರೆ ಅಲ್ಲಿ ಮೆಟ್ಲು ಇರೋದೇ ಇಲ್ಲ ಅಷ್ಟು ಸಂಸ್ಕಾರ ಇರ್ತದೆ ವಿಚಿತ್ರ ಇದೆ ಹಾಗೆ ಮನಸ್ಸಿಗೆ ಏನೇನೋ ಮಾತಾಡ್ತಾ ಇದ್ದರೂ ಕೂಡ ಒಳಗೊಂದು ಭಗವತ್ ಚಿಂತನೆ ಇರೋ ಹಾಗೆ ಭಾವನಾ ಸಂಸ್ಕಾರ ಇರಬೇಕು ಸ್ತ್ರೀಸಿಂ ಸಂಘಂತ್ಯ ದೂರದ ಆತ್ಮನ್ ಕ್ಷೇಮ ವಿವಿಕ್ತ ಆಸೀನ ಚಿಂತೆಯೇತ್ ಮಾಂ ಅತಂದ್ರಿತ ಸ್ತ್ರೀಸಂಗವನ್ನು ಮಾಡಬಾರದು ಸ್ತ್ರೀಸಂಗ ಮಾಡಬಾರದು ಇಷ್ಟೇ ಅಲ್ಲ ಸ್ತ್ರೀಸಂಗಸಂಗೀನಾ ಸಂಘ ಸ್ತ್ರೀಸಂಗ ಮಾಡುವವರ ಸಂಘವನ್ನು ಮಾಡಬಾರದು ಅಥವಾ ಸ್ತ್ರೀ ಸಂಘ ಮಾಡುವವರ ಸಂಘ ಮಾಡುವವರ ಸಂಘವನ್ನು ಮಾಡಬಾರದು ಬಿಟ್ಟು ದೂರತಃ ಆತ್ಮವಾನ್ ಒಳ್ಳೆ ಮನೋನಿಗ್ರಹ ಉಳ್ಳವನಾಗಿ ಕ್ಷೇಮೆ ಕ್ಷೇಮಕರವಾದಂತಹ ತನಗೆ ಕ್ಷೇಮವನ್ನು ಉಂಟು ಮಾಡುವ ವಿವಿಕ್ತೆ ಏಕಾಂತ ಪ್ರದೇಶದಲ್ಲಿ ಇದ್ದು ನನ್ನ ಧ್ಯಾನವನ್ನು ಮಾಡಬೇಕೇ ಹೊರತು ಸ್ತ್ರೀ ಸಂಘ ಸ್ತ್ರೀ ಸಂಘ ಮಾಡಿದವರ ಸಂಘ ಅವರ ಸಂಘ ಯಾವುದನ್ನೂ ಮಾಡಬಾರದು ನ ತಥಾಸ್ಥವೆ ಯಾಕೆ ಏನು ತಪ್ಪದರಲ್ಲಿ ನ ತೇತ್ ಕ್ಲೇಷ ಬಂಧಶ್ಚ ಅನ್ಯ ಪ್ರಸಂಗತ ಯೋಷಿತ್ ಸಂಘಾತ್ ಯಥಾ ತತ್ಸಂಗಿ ಸಂಗತ ಮನುಷ್ಯನಿಗೆ ಅನೇಕ ತರಹದ ಬಂಧ ದುಃಖ ಕಷ್ಟಗಳು ನಾನಾ ವಿಷಯಗಳ ಸಂಪರ್ಕದಿಂದ ಆಗುವುದುಂಟು ಆದರೂ ಸ್ತ್ರೀಸಂಘದಿಂದ ಏನು ದುಃಖವೋ ಸ್ತ್ರೀಸಂಘ ಮಾಡಿದವರ ಸಂಘವನ್ನು ಮಾಡಿದರೆ ಏನು ದುಃಖವೋ ಆ ದುಃಖ ಇನ್ಯಾವ ವಿಷಯಗಳ ಸಂಘ ಮಾಡಿದರೂ ಬರೋದಿಲ್ಲ ಆದ್ದರಿಂದ ಅದನ್ನು ಮೊದಲಿಗೆ ಪರಿತ್ಯಾಗ ಮಾಡಬೇಕು ಇನ್ನಿತರ ವಿಷಯಗಳ ಸಂಗವನ್ನು ಪರಿತ್ಯಾಗ ಮಾಡಬೇಕು ನಿಜ ಆದರೆ ಸ್ತ್ರೀ ಸಂಘವನ್ನು ಮೊದಲು ಪರಿತ್ಯಾಗ ಮಾಡತಕ್ಕದ್ದು ಅಂತ ಭಾಗವತದ ಅಭಿಪ್ರಾಯ ಇದಕ್ಕೆ ಶ್ರೀಮದಾಚಾರ್ಯರ ವಿಸ್ತೃತವಾದ ವ್ಯಾಖ್ಯಾನ ಇದೆ ಅದು ಹೇಗೆ ಅಂತ ಇಷ್ಟು ಸ್ತ್ರೀ ಸಂಘವನ್ನು ನಿಷೇಧ ಮಾಡಿದರೆ ಗೃಹಸ್ಥಾಶ್ರಮವನ್ನು ಶಾಸ್ತ್ರದಲ್ಲೇ ವಿಧಾನ ಮಾಡಿದ್ದುಂಟು ಜ್ಞಾನಿಗಳು ಬೇಕಾದಷ್ಟು ಜನ ಗೃಹಸ್ಥಾಶ್ರಮಗಳು ಇದ್ದದ್ದು ನಿಜ ಹಾಗಾದರೆ ಒಟ್ಟಾರೆ ಸ್ತ್ರೀಸಂಘವನ್ನು ನಿಷೇಧ ಮಾಡಿದರೆ ಗೃಹಸ್ಥಾಶ್ರಮಿಗಳೆಲ್ಲರೂ ಕೂಡ ನಿಷಿದ್ಧ ಕರ್ಮಗಳನ್ನೇ ಮಾಡೋದು ಅವರೆಲ್ಲರಿಗೂ ನರಕನೇ ಆಗ್ತದೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ ಹಾಗೆ ಆಗ್ತದೆ ಏನು ತಪ್ಪು ಅನ್ನೋ ಹಾಗಿಲ್ಲ ಯಾಕೆ ಅಂದರೆ ಶಾಸ್ತ್ರವೇ ವಿಧಾನ ಮಾಡಿದ್ದುಂಟು ಈ ರೀತಿ ಗೃಹಸ್ಥಾಶ್ರಮ ಧರ್ಮದಲ್ಲಿ ಇರಬೇಕು ಅಂತ ಬ್ರಹ್ಮಚರ್ಯ ವಾನಪ್ರಸ್ಥ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ನಾಲ್ಕು ಆಶ್ರಮಗಳನ್ನು ವಿಧಾನ ಮಾಡಿದ್ದಿದೆ ಅದನ್ನು ಮಹನೀಯರು ಅನುಷ್ಠಾನ ಮಾಡಿದ್ದಿದೆ ಅದರಿಂದ ಪುಣ್ಯ ಬರ್ತದೆ ಅಂತೂ ಹೇಳಿದ್ದುಂಟು ಸರಿ ಹೀಗರ್ಥ ಮಾಡಬಹುದು ಸ್ತ್ರೀ ಎನ್ನುವ ಶಬ್ದಕ್ಕೆ ಅಗ್ನಿಸಾಕ್ಷಿಯಾಗಿ ಶಾಸ್ತ್ರೋತ್ತವಾದ ರೀತಿಯಲ್ಲಿ ವಿವಾಹ ಮಾಡಿಕೊಂಡ ಸ್ತ್ರೀ ಅಂತ ಅರ್ಥ ಅಲ್ಲ ಪರಸ್ತ್ರೀ ಸಂಘವನ್ನು ಮಾಡಿದ ಪರ ಸಂಘ ಮಾಡಬಾರದು ಪರಸ್ತ್ರೀ ಸಂಘ ಮಾಡಬಾರದು ಅಂತ ಹೇಳುವುದರಲ್ಲಿ ತಾತ್ಪರ್ಯ ಇದೆ ಅಂತ ಅದು ಸರಿಯೇ ಪರಸ್ತ್ರೀ ಸಂಘ ಮಾಡುವುದು ನರಕ ಸಾಧನ ವಿಹಿತವಾದ ತಮ್ಮ ಪತ್ನಿಯರ ಜೊತೆಗೆ ಸಂಘ ಮಾಡುವುದು ಪಾಪವಲ್ಲದಿದ್ದರೂ ಕೂಡ ಪರಸ್ತ್ರೀ ಸಂಘವನ್ನು ಇಲ್ಲಿ ನಿಷೇಧ ಮಾಡಿದ್ದಾರೆ ಅಂತ ಅವಶ್ಯವಾಗಿ ಹೇಳಬಹುದು ಆದರೆ ಅದಕ್ಕೂ ಒಂದು ಸಮಸ್ಯೆ ಇದೆ ಪರಸ್ತ್ರೀ ಸಂಘದಿಂದ ನರಕ ಉಂಟು ನಿಜ ಆದರೆ ಭಾಗವತ ಕೊನೆಗೆ ನಿರ್ಣಯ ಮಾಡಿದ್ದು ನ ತಥಾಸ ಭವೆತ್ ಕ್ಲೇಷ ಬಂಧಶ್ಚಾನ್ಯ ಪ್ರಸಂಗತ ಪರಸ್ತ್ರೀ ಸಂಘ ಮಾಡಿದರೆ ಏನೊಂದು ಅನರ್ಥವಾಗತ್ತೋ ನರಕವಾಗತ್ತೋ ಅಂತಹ ನರಕ ಪ್ರಪಂಚರೊಳಗೆ ಇನ್ಯಾವ ಪಾಪ ಮಾಡಿದರೂ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಅದನ್ನು ನಂಬೋ ಹಾಗಿಲ್ಲ ಅಲ್ಲಿ ಮತ್ತೆ ಶಾಸ್ತ್ರದ ಬೇರೆ ಗ್ರಂಥಗಳ ವಿರೋಧ ಬರುತ್ತದೆ ಯಾಕೆ ಪರಸ್ತ್ರೀ ಸಂಘದಿಂದ ನರಕ ಇದೆ ಪಾಪ ಇದೆ ನಿಜ ಆದರೆ ಅದಕ್ಕಿಂತಲೂ ದೊಡ್ಡ ಪಾಪಗಳು ಇನ್ನೂ ಬೇಕಾದಷ್ಟಿವೆ ಬ್ರಹ್ಮಹತ್ಯ ಇದೆ ಗುರುದ್ರೋಹ ಇದೆ ದೇವತಾದ್ರೋಹ ಇದೆ ವಿಷ್ಣುದ್ರೋಹ ಅಂತೂ ಭಾಳ ದೊಡ್ಡದು ಅದಕ್ಕಿಂತ ದೊಡ್ಡ ಪಾಪಗಳು ಬೇಕಾದಷ್ಟಿವೆ ಇದು ಪಾಪ ಅಂತ ಒಪ್ಪಬಹುದು ಆದರೆ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಇಲ್ಲ ಅನ್ನುವ ಅಂಶ ಇದೆಯಲ್ಲ ಅದನ್ನು ಒಪ್ಪೋ ಹಾಗಿಲ್ಲ ಇದೆಲ್ಲವನ್ನು ಹೊಂದಿಸುವಂತೆ ಭಾಗವತಕ್ಕೆ ನಿಜವಾದ ಅರ್ಥವನ್ನು ತಿಳಿಯಬೇಕು ಅದಕ್ಕೆ ಶ್ರೀಮದಾಚಾರ್ಯರು ಇದು ಧರ್ಮ ಸೂಕ್ಷಮ ಎಂಥ ಗ್ರಂಥ ಹುಡುಕಿದ್ದಾರೆ ನೋಡಿ ಧರ್ಮ ವಿವೇಕ ಧರ್ಮ ತತ್ವ ಅಂತ ಎರಡು ಗ್ರಂಥಗಳನ್ನು ಉದಾಹರಣೆ ಮಾಡಿ ಆಚಾರ್ಯರು ವಿಸ್ತೃತವಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ಜಗತ್ತಿನಲ್ಲಿ ಪಾಪಗಳು ಅಂದರೆ ಎಷ್ಟಿವೆ ಯಾವುದಕ್ಕೆ ಏನು ಫಲ ಆಗತ್ತೆ ತಾರತಮ್ಯ ಇದನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಟ್ಟು ಇಲ್ಲಿರುವ ಭಾಗವತದ ಮಾತಿಗೆ ಹಾಗಾದರೆ ನಾವೇನು ಅರ್ಥ ಮಾಡಿಕೊಳ್ಳಬೇಕು ಅಂತ ಕೊನೆಗೆ ನಮಗೆ ನಿರ್ಣಯ ಬರೋ ಹಾಗೆ ಮಾಡುತ್ತಾರೆ ಮೊದಲನೇದಾಗಿ ಸ್ತ್ರೀ ಸಂಘ ಸಂಘವನ್ನು ಮಾಡಬಾರದು ಸಂಘಿಗಳ ಸಂಘ ಮಾಡಬಾರದು ಸ್ತ್ರೀ ಸಂಘ ಮಾಡಬಾರದು ಅಂತನ್ನೋದಕ್ಕೆ ಒಂದು ರೀತಿಯ ವ್ಯಾಖ್ಯಾನವನ್ನು ಮಾಡುತ್ತಾರೆ ಕೇಶವೇ ತ್ವನ್ಯಥಾ ಬುದ್ಧಿ ಸೈವ ಸ್ತ್ರೀ ಪರಿಕಿ ಸಂಪ್ರಕೀರ್ತಿತ ತ್ರಿಕಾಲ ದುಃಖದತ್ವೇನ ಪುಂಸಾಸಹ ನಿವಾಸನಾ ಸ್ತ್ರೀ ಸ್ತ್ರೀ ಅನ್ನೋ ಶಬ್ದಕ್ಕೆ ಇಲ್ಲಿ ಮೊದಲು ಅರ್ಥ ಯಾಕೆಂದರೆ ಈ ಮಟ್ಟದಲ್ಲಿ ನಾವು ನೋಡಬೇಕಲ್ಲ ಯಾವುದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತಹ ಪಾಪ ಅದು ಅಂತ ಹೇಳಬೇಕಾದರೆ ಅಲ್ಲಿರುವ ಸ್ತ್ರೀ ಶಬ್ದಕ್ಕೆ ಹಾಗೆ ಅರ್ಥ ಮಾಡಬೇಕು ಬರ ಸ್ತ್ರೀ ಸಂಘ ನರಕ ಸಾಧನ ನಿಶ್ಚಿತ ಆದರೆ ಅದಕ್ಕಿಂತ ದೊಡ್ಡ ಪಾಪಗಳು ಉಂಟು ಯಾವುದಕ್ಕಿಂತ ದೊಡ್ಡ ಪಾಪ ಇಲ್ಲವೋ ಅಂಥದ್ದು ಯಾವುದು ಅಂದರೆ ಇಲ್ಲಿ ಸ್ತ್ರೀ ಅನ್ನುವ ಶಬ್ದಕ್ಕೆ ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಅಂತ ಅರ್ಥ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಇದೆಯಲ್ಲ ಅದು ನಿಜವಾದ ಸ್ತ್ರೀ ತಿಳುವಳಿಕೆ ಅಂದರೆ ಬುದ್ಧಿ ಬುದ್ಧಿ ಇದು ಸ್ತ್ರೀಲಿಂಗ ಬುದ್ಧಿ ಅದಕ್ಕಾಗಿಯೇ ಚತುರ್ಥಸ್ಕಂದ ಭಾಗವತದಲ್ಲಿಯೂ ಪುರಂಜನೋಪಾಖ್ಯಾನದಲ್ಲಿ ಬುದ್ಧಿಯನ್ನು ಒಂದು ಹೆಣ್ಣನ್ನಾಗಿ ಮಾಡಿದ್ದಾರೆ ಹೀಗಾಗಿ ಅದೊಂದು ಸ್ತ್ರೀ ಬುದ್ಧಿ ಯಾವ ಬುದ್ಧಿ ಸರಿಯಾದ ಬುದ್ಧಿ ಅಲ್ಲ ಸರಿಯಾದ ಬುದ್ಧಿ ಇದ್ದರೆ ತಪ್ಪಲ್ಲ ಅದು ಸ್ತ್ರೀನೇ ಆದರೆ ಆ ಸ್ತ್ರೀ ಸಂಘ ಒಳ್ಳೆಯದೇ ಮದುವೆ ಮಾಡಿಕೊಂಡ ಸ್ತ್ರೀಯ ಜೊತೆಗೆ ಸಂಘ ಮಾಡಿದ ಹಾಗದು ಆದರೆ ದುಷ್ಟಸ್ತ್ರೀ ಪರಸ್ತ್ರೀ ಆ ತ ಅಂತಹ ಪರಸ್ತ್ರೀ ಸಂಘ ಇದೆಯಲ್ಲ ಆ ಪರಸ್ತ್ರೀ ಸಂಘ ಅಂದರೆ ಯಾವುದು ಅಂದರೆ ಅದು ದುರ್ಬುದ್ಧಿ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಸರಿ ಅದಕ್ಕೆ ಸ್ತ್ರೀ ಅಂತ ಕರೀತಾರೆ ಯಾಕೆ ಅಂತ ಪ್ರಶ್ನೆ ಅಕ್ಷರ ಅಕ್ಷರಸಾಮ್ಯಾನ್ ನಿರ್ಬ್ರೂಯಾತ್ ಅಂತ ನಿರುಕ್ತದ ಒಂದು ನಿಯಮ ಅಕ್ಷರಸಾಮ್ಯವನ್ನು ನೋಡಿಕೊಂಡು ಆ ಶಬ್ದದ ಭಾವವನ್ನು ಹೇಳುವಂತಹ ಒಂದು ವಿಶಿಷ್ಟವಾದ ಸಂಪ್ರದಾಯ ಪದ್ಧತಿ ಸಂಸ್ಕೃತ ಭಾಷೆಯಲ್ಲಿದೆ ಸ್ತ್ರೀ ಸ ತ್ರಿ ಸ ಮತ್ತು ಸ ಅಂದರೆ ಸಹ ಮನುಷ್ಯನ ಜೊತೆಗೆ ಇರುತ್ತದೆ ಅನ್ನೋದಕ್ಕೆ ಸ ಸ್ತ್ರೀ ಅಂದರೆ ಮೂರು ಕಾಲದಲ್ಲಿಯೂ ದುಃಖವನ್ನು ಕೊಡ್ತದೆ ಆದ್ದರಿಂದ ತ್ರೀ ಸ್ತ್ರೀ ಪುರುಷನ ಜೊತೆಗಿದ್ದು ಮೂರು ಕಾಲದಲ್ಲಿಯೂ ದುಃಖವನ್ನು ಕೊಡುವುದು ಯಾವುದೋ ಅದು ಸ್ತ್ರೀ ಇವನಿಗೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಬರೋದಿದೆ ಆ ತರಹದ ಯೋಗ್ಯತೆ ಇದೆ ಅಂದ್ರೇ ಅವನಿಗೆ ಸ್ವಲ್ಪ ದುಃಖ ಮೊದಲೇ ಆಗ್ತದೆ ಅತೀತ ಕಾಲದಲ್ಲಿಯೂ ದೇವರ ಬಗ್ಗೆ ತಪ್ಪು ತಿಳಿಯುವಾಗಲೂ ದುಃಖವಾಗತ್ತೆ ತಪ್ಪು ತಿಳಿದ ಮೇಲಂತೂ ಸರಿಯೇ ಸರಿ ತಿಳಿಯುವ ಮುನ್ನ ತಿಳಿಯುವಾಗ ತಿಳಿದ ನಂತರ ಮೂರೂ ಕಾಲದಲ್ಲಿಯೂ ದುಃಖವನ್ನು ಕೊಡುತ್ತದೆ ತಿಳಿಯೋಕ್ಕಿಂತ ಮೊದಲೇ ಹಾಕಿರಿ ದುಃಖ ಕೊಡಬೇಕು ಅಂತ ನೀವು ತಿಳಿಯೋಕ್ಕಿಂತ ಮೊದಲಿಗೆ ಆ ತಿಳಿಯೋ ದೇವರ ಬಗ್ಗೆ ಅಂತಹ ತಪ್ಪು ತಿಳುವಳಿಕೆ ಪಡೆದುಕೊಳ್ತಾನೆ ಅಂದರೆ ಅವನ ಯೋಗ್ಯತೆ ಅಧಮವಾದದ್ದೇ ಇರ್ತದೆ ಅದರ ಪರಿಕರ ಎಲ್ಲ ಮೊದಲಿದ್ದೇ ಇರ್ತದೆ ಅವನಲ್ಲಿ ಹೀಗಾಗಿ ಆ ತರಹದ ತಪ್ಪುಗಳನ್ನು ಮಾಡುವವನೇ ದುರ್ಜನನೇ ದೇವರ ಬಗ್ಗೆ ತಪ್ಪು ತಿಳಿತಾನೆ ಅಂದಮೇಲೆ ಮೊದಲಿಗೂ ಈ ಮುಂದೆ ಬರುವ ತಪ್ಪು ತಿಳುವಳಿಕೆಯ ಯೋಗ್ಯತೆ ಇದ್ದದ್ದರಿಂದ ಅದಕ್ಕೆ ಅಲ್ಪ ದುಃಖ ಅವನಿಗಿದ್ದೇ ಇರ್ತದೆ ತಪಸ್ಸಿನಲ್ಲಿ ಮುಂದೆ ಬಹಳ ಆಗ್ತದೆ ಆ ವಿಷಯ ಬೇರೆ ಅಂತೂ ತ್ರಿಕಾಲ ದುಃಖದತ್ವೇನ ಮೂರು ಕಾಲದಲ್ಲಿಯೂ ಕೂಡ ದುಃಖವನ್ನು ನೀಡುತ್ತದೆ ಇವನ ಜೊತೆಗಿದೆ ಆದ್ದರಿಂದ ಸ ತ್ರಿ ಜೊತೆಗಿದ್ದು ಮೂರು ಕಾಲದಲ್ಲಿಯೂ ದುಃಖ ನೀಡುವ ಒಂದು ವಸ್ತು ಆದ್ದರಿಂದ ಇದನ್ನು ಸ್ತ್ರೀ ಅಂತ ಕರೆದಿದ್ದಾರೆ ಯಾವುದನ್ನು ತಪ್ಪು ತಿಳುವಳಿಕೆಯನ್ನು ಎಲ್ಲ ಸ್ತ್ರೀಯರನ್ನೆಲ್ಲ ಮತ್ತೆ ತಪ್ಪು ತಿಳುವಳಿಕೆಯನ್ನು ಈ ಅರ್ಥದಲ್ಲಿ ಸ್ತ್ರೀ ಅಂತ ಕರೆದಿದ್ದಾರೆ ಇನ್ ಕೆಲವು ಕಡೆಗೆ ಯೋಶಿತ್ ಸಂಘವನ್ನು ಮಾಡಬಾರದು ಅಂತ ಇದೆ ಸ್ತ್ರೀ ಅನ್ನೋ ಶಬ್ದಕ್ಕೆ ನೀವು ಬಹಳ ಪಾಂಡಿತ್ಯದಿಂದ ಅರ್ಥ ಹೇಳಿದಿರಿ ಯೋಷಿತ್ ಸಂಘ ಮಾಡಬಾರ್ದಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಯೋಷಿತ್ ಸಂಘ ಮಾಡಿದರೆ ಯೋಷಿತ್ ಸಂಘ ಮಾಡಿದವರ ಸಂಘ ಮಾಡಿದರೆ ತಮಸ್ಸಾಗ್ತದೆ ಅಂತ ಹೇಳಿದ್ದಾರೆ ಅಲ್ಲೇನು ಮಾಡ್ತೀರಿ ಅಲ್ಲಿ ಯೋಷಿತ್ ಅಂದರೆ ಹೆಣ್ಣು ಅಂತ ಅರ್ಥ ಆಗತ್ತಲ್ಲ ಅಂದರೆ ಅಲ್ಲಿಯೂ ಯೋಷಿತ್ ಅನ್ನುವ ಶಬ್ದಕ್ಕೆ ತಪ್ಪು ತಿಳುವಳಿಕೆ ಅಂತ ಅರ್ಥ ಅದು ಹೇಗೆ ಜುಷ್ಟತ್ವಾ ಯೋಷಿದಿತ್ಯುಕ್ತ ಅದನ್ನು ಜುಷ ಪ್ರೀತಿ ಸೇವನೆಯೋಹೋ ಅಂತ ಆ ತರಹದ ತಪ್ಪು ತಿಳುವಳಿಕೆಯನ್ನು ಇವರು ಪಡೆದಿರ್ತಾರೆ ಸೇವನೆ ಅಂದರೆ ಅದನ್ನು ಪಡೆಯೋದು ತಪ್ಪು ತಿಳುವಳಿಕೆಯನ್ನು ಪಡೆದಿರ್ತಾರೆ ಬರೀ ಪಡೆದಿರೋದೆಲ್ಲ ಪ್ರೀತಿನೂ ಇದೆ ಅದನ್ನು ಬಹಳ ಪ್ರೀತಿಯಿಂದ ಸಂರಕ್ಷಣೆ ಮಾಡಿಕೊಂಡಿರ್ತಾರೆ ದೇವರು ಸರ್ವೋತ್ತಮನಲ್ಲ ದೇವರೇ ನಾನು ದೇವರಲ್ಲಿ ಗುಣಗಳಿಲ್ಲ ದೇವರಿಗೆ ಅಜ್ಞಾನ ಇದೆ ದುಃಖ ಇದೆ ಈ ರೀತಿಯಾಗಿ ಚಿಂತನೆ ಮಾಡುವುದರೊಳಗೆ ಕೆಲವರಿಗೆ ಆನಂದ ಇದೆ ಅದರೊಳಗೆ ಪ್ರೀತಿ ಇದೆ ರುಚಿ ಇದೆ ಆದ್ದರಿಂದ ಆ ತಪ್ಪು ತಿಳುವಳಿಕೆಯನ್ನು ಯೋಷಿತ್ ಎಂಬುದಾಗಿ ಕರೀತಾರೆ ಹೀಗಾಗಿ ಯೋಷಿತ್ ಸಂಘ ಮಾಡಬಾರದು ಅಂತ ಕೆಲವು ಗ್ರಂಥಗಳಲ್ಲಿ ಹೇಳಿದರೂ ಕೂಡ ಅದಕ್ಕೆ ಅರ್ಥ ಇಷ್ಟೇ ತಪ್ಪು ತಿಳುವಳಕೆಯನ್ನು ದೇವರ ಬಗ್ಗೆ ಇಟ್ಟುಕೊಳ್ಳಬಾರದು ವನಿತಾ ಸಂಘ ಮಾಡಬಾರದು ಅಂತ ಹೇಳಿದ್ದಾರೆ ವನಿತಾ ಅನ್ನುವ ಶಬ್ದಕ್ಕೂ ಇಷ್ಟೇ ಅರ್ಥ ವನನಾದ್ ವನಿತೇ ಚಿಚ ದುಷ್ಟ ಜನರು ಯಾವುದನ್ನು ವಿಶೇಷವಾಗಿ ಆಸಕ್ತಿಯಿಂದ ಸೇವನೆ ಮಾಡುತ್ತಾರೆ ವನನ ಅಂದರೆ ಭಜನ ವನಷಣ ಸಂಭಕ್ತವು ವನನೀಯ ಅಂದರೆ ಸಂಭಜನೀಯ ದುರ್ಜನರು ಯಾವುದನ್ನು ವಿಶೇಷವಾಗಿ ಆಸಕ್ತಿಯಿಂದ ಪಡೆದುಕೊಳ್ತಾರೋ ಅದು ವನಿತೆ ಅಂತಹ ವನಿತೆಯನ್ನು ಸಂಘ ಮಾಡಬಾರದು ಅಂದರೆ ದುರ್ಬುದ್ಧಿಯನ್ನು ಪಡೆದುಕೊಳ್ಳಬಾರದು ಅಂತ ಅರ್ಥ ಪ್ರಮದ ಸಂಘ ಮಾಡಬಾರದು ಅಂತ ಬಂದರೆ ಅದಕ್ಕೂ ಇಷ್ಟೇ ಅರ್ಥ ಎಲ್ಲಾ ಸ್ತ್ರೀ ಸಮಾಜದವರು ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಇಲ್ಲಿಂದ ಪಾಜಕ ಕ್ಷೇತ್ರದವರೆಗೆ ಉರುಳು ನಮಸ್ಕಾರ ಹಾಕಿದರೂ ಕೂಡ ಕಡಿಮೆ ಇದೆ ಅಷ್ಟು ಅನುಗ್ರಹ ಮಾಡಿದ್ದಾರೆ ಶ್ರೀಮದ್ ಇಲ್ಲದೇ ಇದ್ದರೆ ಸ್ತ್ರೀಯರಿಗೆ ವೇದವ್ಯಾಸದೆಯವರು ಭಾಗವತದಲ್ಲಿ ಇಂಥ ನಿಂದೆ ಮಾಡಿದ್ದಾರೆ ಅಂತ ಗಾಬರಿಯಾಗಿ ನೀವೂ ಬೇಡ ನಿಮ್ಮ ಭಾಗವತನೂ ಬೇಡ ಪುರುಷರೆಲ್ಲ ಹಾಳಾಗಿ ಹೋಗ್ರಿ ಅಂತ ಹೇಳಿ ಸಿಟ್ಟಿನಿಂದ ಎದ್ದು ಹೋಗೋ ಪ್ರಸಂಗ ಆದರೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಉತ್ತಮರಾದ ಪತಿವ್ರತಾ ಸ್ತ್ರೀಯರಿಗೆ ವೇದವ್ಯಾಸದೇವರು ಹಾಗೆ ಹೇಳಿದ್ದಾರೆ ಎಂದು ನಾನು ಹೇಳ್ತಾ ಇಲ್ಲ ಮತ್ತೆ ವೇದವ್ಯಾಸದೇವರ ನಿಜವಾದ ಅಭಿಪ್ರಾಯವನ್ನೇ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರಷ್ಟೇ ಪತಿವ್ರತೆಯರ ಮಹಾತ್ಮ್ಯವನ್ನು ಅತ್ಯದ್ಭುತವಾಗಿ ಮಹಾಭಾರತ ಭಾಗವತ ರಾಮಾಯಣಾದಿಗಳು ಕೊಂಡಾಡಿ ಮತ್ತೊಂದು ಕಡೆಗೆ ಈ ತರಹದ ನಿಂದೆಯನ್ನು ಎಂದೆಂದಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಆ ಮಾತಿನ ನಿಜವಾದ ಅಭಿಪ್ರಾಯವನ್ನು ವೇದವ್ಯಾಸರದೇ ಬರದೇ ಬೇರೆ ಗ್ರಂಥಗಳಿಗೆ ಅನುಗುಣವಾಗಿ ಸ್ಪಷ್ಟ ತಿಳಿದುಕೊಳ್ಳಿ ಇಂಥ ತಿಳಿಸಿಕೊಟ್ಟು ಉಪಕಾರ ಮಾಡಿದ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದನ್ನು ಬರೀ ಸ್ತ್ರೀಯರಲ್ಲ ಬರೀ ಪುರುಷರಲ್ಲ ಸಕಲ ಜಗತ್ತೇ ಈ ತರಹದ ಶ್ರೀಮದಾಚಾರ್ಯರ ಅನುಗ್ರಹವನ್ನು ಸ್ಮರಿಸಬೇಕಾಗಿದೆ ಇಲ್ಲದೇ ಇದ್ರೆ ನಿಜವಾಗಿ ಯಾವುದನ್ನು ಬಿಡುವಂಥೇಳಿದ್ದಾರೆ ಅದನ್ನು ಬಿಡದೆ ಯಾವುದನ್ನು ಬಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟು ಅಥವಾ ಬಿಡಲಿಕ್ಕಾಗದೆ ಬಿಡು ಅಂತ ಹೇಳಿದ್ದಾರಲ್ಲ ಅಂತ ಸಿಟ್ಟಿನಿಂದ ಇವರನ್ನು ಬೈದು ಇದನ್ನೆಲ್ಲ ಮಾಡಿ ಏನೇನೋ ಅನರ್ಥಕ್ಕೆ ಗುರಿಯಾಗುವ ಪ್ರಸಂಗ ಇತ್ತೋ ಏನೋ ಪ್ರಮದ ಪ್ರಮಾದ ಕಾರಣತ್ವಾ ಪ್ರಮದ ಇತಿಥೆ ಪ್ರಮದಾಸಂಗ ಮಾಡಬಾರದು ಅಂತ ಹೇಳಿದ್ದಾರೆ ಪ್ರಮದಾ ಸಂಘ ಮಾಡಬಾರದು ಅನ್ನುವುದಕ್ಕೂ ಅರ್ಥ ಏನು ಅಂದರೆ ಪ್ರಮಾದ ಕಾರಣವಾದ ಏನು ಭಗವಂತನಲ್ಲಿರುವ ಅನ್ಯಥಾ ಬುದ್ಧಿ ಇದೆ ಅದರ ಸಂಘ ಮಾಡಬಾರದು ಅಂತೇ ಅರ್ಥ ಮತ್ತೆ ಹೀಗಾಗಿ ಯೋಶಿತ್ ವನಿತಾ ಪ್ರಮದ ಸ್ತ್ರೀ ಈ ತರಹದ ಶಬ್ದಗಳು ಎಲ್ಲಿಯೇ ಬಂದರೂ ಕೂಡ ಅಂತಹ ಭಗವದ್ವಿಷಯದಲ್ಲಿ ಅನ್ಯಥಾ ಬುದ್ಧಿಯನ್ನು ಮಾಡಬಾರದು ಅನ್ನುವುದರಲ್ಲಿ ತಾತ್ಪರ್ಯ ಅಥವಾ ಪರಸ್ತ್ರೀ ಸಂಘ ಮಾಡಬಾರದು ಅನ್ನುವುದರಲ್ಲಿ ತಾತ್ಪರ್ಯ ಅದನ್ನು ಮುಂದೆ ಹೇಳುತ್ತಾರೆ ಮತ್ತೆ ತಜೇ ತತ್ಸಂಗಿನಂ ಸಂಘಂ ಇಂಥವರ ಸಂಘ ಮಾಡಬಾರದು ಈ ಅನ್ಯಥಾ ಬುದ್ಧಿಯನ್ನ ಸಂಘ ಮಾಡಿದವರಿರ್ತಾರಲ್ಲ ಅನ್ಯಥಾ ಬುದ್ಧಿವಂತರು ತಪ್ಪು ತಿಳುವಳಿಕೆ ಇದ್ದಂತಹ ದೇವರ ಬಗ್ಗೆ ತಪ್ಪು ತಿಳಿದು ಪ್ರಚಾರ ಮಾಡುವಂತಹ ಜನ ಇದ್ದಾರಲ್ಲ ಅವರ ಸಂಘನೂ ಮಾಡಬಾರದು ಅವರ ಮೇಲೆ ಪ್ರೀತಿನೂ ಮಾಡಬಾರದು ದೂರ ಇರಬೇಕು ಯಾಕೆಂದರೆ ನಮಗೂ ಆ ದುರ್ಬುದ್ಧಿಯನ್ನು ನಮ್ಮ ಮನಸ್ಸಿನಲ್ಲಿ ಬೀಜ ಬಿತ್ತಿ ಹೋಗಿಬಿಡ್ತಾರವರು ಅಂಥವ್ರ ಜೊತೆಗೆ ಸಹವಾಸ ಮಾಡಬಾರದು ಭಗವದ್ರೋಹಿಗಳ ಜೊತೆಗೆ ನತಾದೃಶಃ ಕ್ವಚಿ ದೋಷಃಃ ಪುರುಷಸ್ಯ ಅಸುಖಾವಹ ಅಂತಹ ಭಗವಂತನ ವಿಷಯದಲ್ಲಿ ತಪ್ಪು ತಿಳಿದರಾಗಲಿ ತಪ್ಪು ತಿಳಿದವರ ಸಂಘ ಮಾಡಿದರಾಗಲಿ ಏನೊಂದು ನಮಗೆ ದುಃಖ ಅಂಧಂತಮಸ್ಸಿನಲ್ಲಿ ಆಗ್ತದೆ ಆ ದುಃಖ ಇನ್ಯಾವುದರಿಂದಲೂ ಆಗೋದಿಲ್ಲ ಅನ್ನೋದು ಭಾಗವತದ ಅಭಿಪ್ರಾಯ ಇಷ್ಟು ಹೇಳಿದರು ಹಾಗಾದರೆ ಇಷ್ಟು ಯಾಕೆ ನಿಮಗಾಗ್ರಹ ಹೇಳಿಬಿಡಿ ಪರಮಾತ್ಮನ ವಿಷಯದಲ್ಲಿ ತಪ್ಪು ತಿಳುವಳಿಕೆಯನ್ನು ಅರ್ಥ ಮಾಡಿ ಇಷ್ಟು ಕಷ್ಟಪಡಬೇಡಿ ಸುಮ್ಮನೆ ಸ್ತ್ರೀ ಸಂಘ ಮಾಡಿದರೆ ಸಾಕು ಅಥವಾ ಪರಸ್ತ್ರೀ ಸಂಘ ಮಾಡಿದರೆ ಸಾಕು ಮಹಾ ದುಃಖವಾಗ್ತದೆ ಅದಕ್ಕೆ ಸಮಾನ ದುಃಖ ಇನ್ನೊಂದು ಇಲ್ಲವೇ ಹೀಗೆ ಯಾಕೆ ಸಿದ್ಧಾಂತ ಮಾಡಬಾರದು ಹಾಗೆ ಸಿದ್ಧಾಂತ ಮಾಡೋ ಹಾಗಿಲ್ಲ ಯಾಕೆ ಅಂದರೆ ಪಾಪಗಳಲ್ಲಿಯೂ ಇದೆ ಇದಕ್ಕಿಂತ ದೊಡ್ಡ ಪಾಪಗಳು ಬೇರೆ ಇವೆ ಸ್ವಸ್ತ್ರೀ ಸಂಘ ಪಾಪ ಅಲ್ವೇ ಅಲ್ಲ ವಿಹಿತ ಕಾಲದಲ್ಲಿ ಪರಸ್ತ್ರೀ ಸಂಘ ಇದು ಪಾಪವಾದರೂ ಅದಕ್ಕೂ ದೊಡ್ಡ ಪಾಪಗಳಿವೆ ಅಂತ ಹೇಳುವುದಕ್ಕೆ ಆ ಪಾಪಗಳ ತಾರತಮ್ಯವನ್ನು ಹೇಳ್ತಾರೆ ಕ್ಷುದ್ರ ಪಾಪಾನಿ ಪಾಪನ ಚೋಪಾತಕ ಪಾತಕೆ ಮಹಾಪಾತಕ ನಮೀ ಸುಮಹಾಪಾತಕೀ ತತಿ ಮಹಾಂತನ ಪಾತಕ ವಿಧೋ ವಿಧು ಇಷ್ಟು ಸ್ಥೂಲವಾಗಿ ಹೇಳಿದ್ದಾರೆ ಇನ್ನು ಅವಾಂತರ ಸೂಕ್ಷ್ಮ ಇದೆ ಮತ್ತಲ್ಲಿ ಕ್ಷುದ್ರಪಾಪ ಪಾಪ ಉಪಪಾತಕ ಪಾತಕ ಮಹಾಪಾತಕ ಸುಮಹಾಪಾತಕ ಸುಮಹತ್ತರ ಪಾತಕ ಅತಿ ಮಹಾಂತ ಪಾಪಕ ಮಹನ್ಮಹತ್ತರ ಪಾತಕ ಹೀಗೆಲ್ಲ ಇವೆ ಹೇಳುವಾಗ ಸ್ವಲ್ಪ ಕಡಿಮೆ ಹೇಳಿದ್ದಾರೆ ಮುಂದೆ ದೃಷ್ಟಾಂತದಲ್ಲಿ ಸಮನ್ವಯ ಮಾಡುವಾಗ ಇನ್ನೊಂದೆರಡು ಸೇರಿಸಿದ್ದಾರೆ ಶ್ರೀಮದಾಚಾರ್ಯರು ಕ್ಷುದ್ರ ಪಾಪಗಳು ಅಂದ್ರೆ ಯಾವುದು ವಿಜಯದಾಸರು ಹೇಳ್ತಾರಲ್ಲ ಏಕಾದಶಿ ಉಪವಾಸವನ್ನು ಮಾಡಿದರೆ ಪಾಪಗಳ ಪರಿಹಾರವಾಗ್ತದೆ ಎಂದಾಗೆಲ್ಲ ಪಾಪಗಳಲ್ಲಿ ಇಷ್ಟು ಕೊಡ್ತಾರೆ ಅದರೊಳಗೆ ಇವೆಲ್ಲ ಬಂದಿವೆ ಹೇಳು ಇರುವಿ ಕೊಂದ ಪಾಪ ಆ ಪಾಪ ಈ ಪಾಪ ಅಂತೆಲ್ಲ ಬರ್ತದೆ ಸುಮ್ಮನೆ ನಾವು ಓಡಾಡುವಾಗ ಎಷ್ಟೋ ಹುಳಗಳು ಸಾಯ್ತವೆ ಕಾಣಿಸೋದೇ ಇಲ್ಲ ನಮಗೆ ಅವುಗಳೆಲ್ಲ ಕ್ಷುದ್ರ ಪಾಪಗಳು ಪಾಪಗಳೇ ಕ್ಷುದ್ರ ಪಾಪ ಅಷ್ಟೆ ಪಿಪೀಲಿ ಎಲ್ಲಿಯವರೆಗೆ ಮೈಯಲ್ಲಿ ಎಲುಬಿರಬಾರದು ಅಸ್ಥಿ ಎಲುಬು ಅಂದರೆ ಗೊತ್ತಾಗ್ತದಿಲ್ಲ ಮೂಳೆ ಮೂಳೆಗಳಿಲ್ಲದೇ ಇರುವಂತಹ ಎಲುಬುಗಳು ಅಸ್ಥಿಗಳು ಇಲ್ಲದೇ ಇರುವಂತಹ ಪ್ರಾಣಿಗಳೇನಿವೆ ಅವುಗಳ ಹತ್ಯೆಯನ್ನು ನಾವು ಮಾಡ್ತೇವಲ್ಲ ಅದು ಕ್ಷುದ್ರ ಪಾಪ ಅನಿ ಪಾಪ ಅನಿ ಅಲ್ಲಿ ಪಿಪೀಲಿಕಾವಧಾದೀನಿ ಕ್ಷುದ್ರ ಪಾಪ ಓದಿತಾನೆ ಪಾಪಂ ಅಸ್ಥಿಮತಾಂ ಹತ್ಯ ಎಲಬುಗಳಿದ್ರೆ ಅಂತಹ ಪ್ರಾಣಿಗಳನ್ನು ಓತಿ ಕಾಟು ಮೊದಲಾದ ಪ್ರಾಣಿಗಳನ್ನು ಆರಂಭ ಮಾಡಿಕೊಂಡು ಅದರ ಮೇಲಿನ ದೊಡ್ಡ ಪ್ರಾಣಿಗಳೆಲ್ಲ ಎಲಬುಗಳು ಇದ್ದೇ ಇರ್ತದೆ ಆ ಪ್ರಾಣಿಗಳ ಹತ್ಯೆಯನ್ನು ಮಾಡಿದರೆ ಸ್ವಲ್ಪ ದೊಡ್ಡ ಪಾಪ ಅದು ಪಾಪ ಇರುವೆ ಮೊದಲಾದವುಗಳ ತಗಣಿ ಇರುವೆ ಕ್ರಿಮಿ ಕೀಟ ಇವುಗಳನ್ನು ಒರೆಸೋದು ಸಬರೋದು ಇದೆಲ್ಲ ಏನಿದೆ ಕ್ಷುದ್ರ ಪಾಪ ಎಲಬುಗಳಿರುವಂತಹ ಪ್ರಾಣಿಗಳ ಸಂಹಾರ ಮಾಡಿದರೆ ಅದು ಪಾಪ ಆಮೇಲೆ ಇನ್ನು ಉಪಪಾತಕ ಅಂದರೆ ಯಾವುದು ಪಾಪಂ ಅಸ್ಥಿಮತಾಂ ಹತ್ಯ ಫಲಚೌರ್ಯಾದಿರೇವ ಇನ್ನೂ ಒಂದಿದೆ ಹಣ್ಣು ಕಳ್ಳತನ ಮಾಡೋದು ಅದೂ ಒಂದು ಪಾ ಪಾಪನೇ ಕ್ಷುದ್ರ ಪಾಪ ಅಲ್ಲ ಪಾಪ ಹಣ್ಣು ಕಳ್ಳತನ ಮಾಡುವುದು ಕೂಡ ಪಾಪ ಅಂತೇ ಅನಿಸಿಕೊಳ್ತದೆ ಆದಿಪದ ಇಟ್ಟಿದ್ದಾರೆ ಇನ್ನೊಬ್ಬರ ಬಟ್ಟೆ ಕದಿಯೋದು ಹಣ್ಣು ಕದಿಯೋದು ಶಂಖ ಕಥೆಯಲ್ಲಿ ಇದೆ ಶಂಖ ಲಿಖಿತ ತಮ್ಮ ಇಬ್ಬರು ದೊಡ್ಡ ಸ್ಮೃತಿಕಾರರು ದೊಡ್ಡ ಗ್ರಂಥಕಾರರು ಋಷಿಗಳು ಶಂಖನ ಮನೆಗೆ ಲಿಖಿತ ಹೋಗಿದ್ದ ಮನೆಯಲ್ಲಿ ಶಂಖ ಇರಲಿಲ್ಲ ಎಲ್ಲಿಯೋ ಹೋಗಿದ್ದಾನೆ ಅನ್ಹಿಕಕ್ಕೆ ಹಸಿವೆ ಆಗಿತ್ತು ಗಿಡದಲ್ಲಿ ಒಂದು ಹಣ್ಣಿತ್ತು ಕಿತ್ತುಕೊಂಡ ತಿಂದ ಅಣ್ಣ ಬಂದ ಮೇಲೆ ನಮಸ್ಕಾರ ಮಾಡಿ ಹೇಳಿದ ಹಸಿವೆ ಭಾಳ ಆಗಿತ್ತು ಅಣ್ಣ ನಿನ್ನ ಮನೆ ಹಣ್ಣು ಕೇಳಿ ತಗೊಳ್ಬೇಕಾಗಿತ್ತು ಕೇಳದೆ ತೆಗೆದುಕೊಂಡೆ ಪಾಪ ಮಾಡಿದ್ದೀನಿ ಏನು ಮಾಡಲಿ ನೋಡ್ರಿ ಫಲ ಚೌರ್ಯಾದಿರೇ ಬಬಾ ಅದು ಪಾಪ ಅಂತೂ ಗೊತ್ತಿಲ್ಲ ಎಷ್ಟೋ ಜನರಿಗೆ ಪಾಪ ಆಮೇಲೆ ಶಂಖ್ಯ ಹೇಳಿದ ಇರಲಿ ಬಿಡು ಪಾಪ ಸಣ್ಣ ಹುಡುಗ ಇದ್ದು ನಡೀತಿದೆ ಏನು ಅಡ್ಡಿ ಇಲ್ಲ ಅಂತ ಏಯ್ ಅದೆಲ್ಲ ಹೇಗೆ ನನ್ನ ಪಾಪಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು ಹಸಿವೆ ಆಗಿತ್ತು ಅನ್ನೋದಕ್ಕೆ ಅನಿವಾರ್ಯವಾಗಿ ತಿಂದೆ ಆದರೆ ಕಳತನ ಅಂತೂ ಆಗಿದೆ ಅದಕ್ಕಾಗಿ ನೀನು ಏನಾದರೂ ಶಿಕ್ಷೆ ಕೊಡಬೇಕು ನಾನು ಬ್ರಾಹ್ಮಣ ನಿನ್ನ ಅಣ್ಣ ಬ್ರಾಹ್ಮಣನ ದೈಹಿಕ ದಂಡ ಮಾಡೋ ಅಧಿಕಾರ ಇಲ್ಲ ಬಾಯಿಲೆ ಬೈಬೋದು ಅಷ್ಟೇ ದಂಡನೇ ನಿನಗೆ ತೊಗೋಬೇಕು ಅಂದರೆ ರಾಜರ ಹತ್ರ ಹೋಗು ಅಂದ ಈ ಮಹಾರಾಜ ರಾಜನ ಹೋಗೇ ಬಿಟ್ಟ ರಾಜರಿಗೆ ಕೇಳಿದ ಏನು ಮಾಡಬೇಕು ಅಂತ ಆಗಿನ ಕಾಲದಲ್ಲಿ ಪಾಪಗಳಿಗೆ ಶಿಕ್ಷೆ ಅಂದರೆ ಕ ಕಳತನ ಮಾಡಿದರೆ ಕೈ ಕತ್ತರಿಸೋದು ಕೈ ಕತ್ತರಿಸ್ಬೇಕಾಗ್ತದೆ ಅಂದ ನೋಡಿರಿ ಏನು ಗತಿ ದಿವಸ ಇಂಥ ಕೆಲಸ ಮಾಡ್ತಾರೆ ಎಲ್ಲರೂ ರಾಜನಿಗೂ ಕನಿಕರ ಬಂದಿದೆ ನೀನೇ ಬಂದು ಒಪ್ಕೊಂಡಿದ್ದೀಯಲ್ಲಪ್ಪಾ ತಪ್ಪ ನಾ ಬಿಟ್ಬಿಡು ಹೋಗಲಿ ಅಂತ ಏಯ್ ಅದೆಲ್ಲ ಇಲ್ಲ ನೀನು ಶಿಕ್ಷೆ ಕೊಡಲಿಕ್ಕೆ ಬೇಕು ಸರಿ ಅಂದರು ನಿಂದಿರಿಸಿದ್ರು ಕತ್ತರಿಸಿಬಿಟ್ರು ಕೈ ಮುಗಿದು ಹೋಯ್ತು ಬಂದ ಕೈ ಕತ್ತು ಎರಡೂ ಕೈಗಳನ್ನು ಕತ್ತರಿಸಿಕೊಂಡು ಮನೆಗೆ ಬಂದ ಶಂಕನಿಗೆ ಆಯಿತು ನನ್ನ ಪಾಪದ ಪ್ರಾಯಶ್ಚಿತ್ತಾಗಿದೆ ಮನೆಗೆ ಬಂದು ಕೆಲಸ ಬೇರೆ ಇತ್ತು ಬೇರೆ ಕೆಲಸದ ಬಗ್ಗೆ ಇನ್ಮೇಲೆ ಮಾತಾಡಲಿಕ್ಕೆ ಶುರು ಮಾಡಿದೆ ಅವನು ಅದು ಮಾತಿರಲಿ ಮಹಾರಾಯ ಮೊದಲಿಗೆ ಕೈ ಕತ್ತರಿಸಿಕೊಂಡು ಈ ಗತಿ ಏನು ಒಂದು ಕೆಲಸ ಮಾಡು ಇಲ್ಲಿ ಸ್ನಾನ ಮಾಡು ಅಂತ ಹೇಳಿ ಒಂದು ನದಿಯಲ್ಲಿ ಸ್ನಾನ ಮಾಡಿಸಿ ಅವನಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡುತ್ತಾನೆ ಅಣ್ಣ ಮೇಲೆ ಹೇಳೋದರೊಳಗೆ ಅವನಿಗೆ ಎರಡೂ ಕೈಗಳು ಬಂದು ಬಿಡುತ್ತದೆ ಆ ನದಿಗೆ ಬಾಹುದಾ ನದಿ ಅಂತ ಹೆಸರು ಅವನಿಗೆ ಮತ್ತೆ ಬಾಹುಗಳು ಚಿಗುರಿದಂತಹ ಶ್ರೇಷ್ಠವಾದ ನದಿಯದು ಹೀಗೆಲ್ಲ ಕಥೆ ಇದೆ ಹೇಳಬೇಕಾದ ತಾತ್ಪರ್ಯ ಹಣ್ಣು ಕಳ್ಳತನ ಮಾಡಿದರೂ ಕೂಡ ಅದೊಂದು ಪಾಪ ಹಣ್ಣು ಬಟ್ಟೆ ತಂಗಿ ಥಾಲಿ ಏನು ಬೇಕಾದ ಕಳ್ಳತನ ಮಾಡುತ್ತಾರೆ ಏನು ಲೆಕ್ಕನೇ ಇಲ್ಲ ನಂಬರ್ಗಳು ಬೇರೆ ಇರುತ್ತದೆ ಏನು ಉಪಯೋಗ ಬೀಳೋದಿಲ್ಲ ಆದರೂ ಚಶ್ಮಾ ತೊಗೊಂಡು ಹೋಗ್ತಾರೆ ತಮಗೇನು ಲಾಭ ಅದರಿಂದ ಏನಿಲ್ಲ ಸಿಕ್ಕದ್ದು ಮೊದಲು ಚೀಲದೊಳಗೆ ಹಾಕೊಂಬಿಡೋದು ಇಂಥ ಜನ ಇರ್ತಾರೆ ಔಷಧ ಮಾಡ್ತಾರೆ ಫಲಚೌರಿ ಆದಿರೇವ ಪರದಾರಾದಿ ಕಂಚಾ ಪಿ ಶುಪಪಾದಕ ಸೌನ್ ತಮ್ ಉಪಪಾದಕ ಸಂಘ ಮಾಡುವುದು ಪರಸ್ತ್ರೀ ಸಂಘ ಮಾಡುವುದೇನಿದೆ ಅದು ಉಪಾತಕ ಇಷ್ಟು ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯದನ್ನು ಹಾಗಾದರೆ ಇದಕ್ಕಿಂತ ಇನ್ನೂ ಮುಂದೆ ಇಷ್ಟಿದೆ ಅಂದಮೇಲೆ ಇದೇ ದೊಡ್ಡ ಪಾಪ ಇದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ ಹೇಳೋ ಹಾಗಿಲ್ಲ ಪರದಾರ ಸಂಗವು, ಪರಸ್ತ್ರೀ ಸಂಘ ಮಾಡುವುದು ಕೂಡ ದೋಷನೇ ಆದರೆ ಅದು ಉಪಪಾತಕ ಅದರ ಮೇಲೆ ಇನ್ನೂ ಇವೆ ಯಾವುದು ಪಾತಕಂ ಶೂದ್ರ ಒಬ್ಬ ಶೂದ್ರನ ಹತ್ಯೆಯನ್ನು ಮಾಡುವುದು ಕ್ಷತ್ರಿಯ ವೈಶ್ಯ ಇವರ ಹತ್ಯೆಯನ್ನು ಮಾಡೋದಿದೆಯಲ್ಲ ಅದು ಇದಕ್ಕಿಂತ ದೊಡ್ಡ ಪಾಪ ಪರಸ್ತ್ರೀ ಸಂಗ ಮಾಡುವುದಕ್ಕಿಂತಲೂ ಒಬ್ಬ ಚೇತನನನ್ನು ಸಾಧ ತನ್ನ ಸಾಧನೆ ಮಾಡಿಕೊಳ್ಳುವ ಒಬ್ಬ ಸ ಸಜ್ಜನನನ್ನು ಹತ್ಯೆ ಮಾಡೋದಿದೆಯಲ್ಲ ಅವನು ಯಾವುದೇ ಜಾತಿಯವನಾಗಿರಬಹುದು ಅದು ಪಾತಕ ದೊಡ್ಡದು ಇದಕ್ಕಿಂತ ಉಪಪಾತಕಕ್ಕಿಂತಲೂ ದೊಡ್ಡದು ಪಾತಕ ಬ್ರಹ್ಮಹತ್ಯ ಮಾಡಿದರೆ ಅದು ಮಹಾಪಾತಕ ಬರೀ ಪಾತಕ ಅಲ್ಲ ಅದು ಬ್ರಹ್ಮಹತ್ಯಂ ಮಹತ್ ಮಹಾಪಾತಕ ನೋಡಿರಿ ಎಷ್ಟು ವಿಚಿತ್ರ ಇದೆ ಇದಕ್ಕಿಂತ ದೊಡ್ಡ ಪಾಪ ಅಂದರೆ ದೇವಸ್ವ ಹರಣೀನಿ ಬ್ರಹ್ಮಹತ್ಯ ಮಾಡಿದ್ದಕ್ಕಿಂತಲೂ ಆ ದೇವಸ್ವ ಬ್ರಹ್ಮಸ್ವ ಅದರ ಅಪಹಾರ ಮಾಡೋದು ಇನ್ನೂ ದೊಡ್ಡ ಪಾಪ ಅಂತ ಧರ್ಮ ಬಹಳ ಸೂಕ್ಷ್ಮ ಅರ್ಥವೇ ಆಗೋದಿಲ್ಲ ಬ್ರಾಹ್ಮಣನನ್ನು ಹನನ ಮಾಡೋದಕ್ಕಿಂತಲೂ ಅವನ ಸಂಪತ್ತನ್ನು ಕಳತನ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ಪಾಪ ಹಣ್ಣು ಬಟ್ಟೆ ಮಾಡೋದು ಬೇರೆ ಸಂಪತ್ತು ದೇವಸ್ವ ಹರಣಾದಿನಿ ದೇವಸ್ವ ದೇವಸ್ಥಾನದ ಸ್ವತ್ತು ದೇವರ ಸ್ವತ್ತು ಆಭರಣಗಳು ಬೇರೆ ಬೇರೆ ತರಹದ ಪದಾರ್ಥಗಳಿರ್ಬೋದು ಬ್ರಹ್ಮಸ್ವ ಇರಬಹುದು ಅದನ್ನ ಅಪಹಾರ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ಪಾ ದೇವಸ್ವ ಹರಣೀನಿ ಸುಮಹಾಂತಿ ವಿದೋವಿದು ಸುಮಹತ್ಪಾತಕ ಅಂತ ಬರೀ ಮಹಾ ಮಹಾಪಾಚಕ ಅಲ್ಲ ಅದು ಬ್ರಹ್ಮಹಕ್ಕೆ ಇದು ಮಹಾಪಾಚಕ ಆದರೆ ದೇವತೆಗಳ ಸಂಪತ್ತನ್ನು ಅಪಹಾರ ಮಾಡೋದು ಭಗವಂತನ ಸಂಪತ್ತನ್ನು ಅಪಹರಿಸುವುದು ಸುಮಹಾಪಾತಕ ಇದಕ್ಕಿಂತ ದೊಡ್ಡ ಪಾಪ ಪಾಪ ಇನ್ನೊಂದಿದೆ ಅದ್ಯಾವುದು ದೇವಾವಜ್ಞ ಸತಾಂಚ ಇವ ತಥೋಪಿ ಸುಮಹತ್ತರ ದೇವತೆಗಳನ್ನ ಸಜ್ಜನರಾದ ಜ್ಞಾನಿಗಳನ್ನು ತನಗಿಂತಲೂ ಉತ್ತಮರಾದ ಸಜ್ಜನರಾದ ಜ್ಞಾನಿಗಳು ದೇವತೆಗಳಾಗಬೇಕಾಗಿಲ್ಲ ದೇವಾನಂ ದೇವಾವಜ್ಞ ಸತಾಂಚ ಇದು ಬೇರೆ ಅದು ಬೇರೆ ದೇವತೆಗಳ ಅಥವಾ ತನಗಿಂತಲೂ ಉತ್ತಮರಾದ ಋಷಿಗಳೋ ಮುನಿಗಳೋ ತನ್ನ ಗುರುಗಳೋ ಯತಿಗಳೋ ಜ್ಞಾನಿಗಳು ಯಾರಿದ್ದಾರೋ ಅವರ ತಿರಸ್ಕಾರ ಇದು ತಥೋಪಿ ಸುಮಹತ್ತರ ಅದಕ್ಕಿಂತ ದೊಡ್ಡ ಪಾಪ ಎಷ್ಟು ಮೇಲೆ ಹೋಗಿದೆ ನೋಡಿ ಉತ್ತಮರ ದ್ರೋಹ ಅನ್ನೋದು ಬ್ರಹ್ಮಹತ್ಯೆಗಿಂತಲೂ ಮೇಲೆ ಹೋಗಿದೆ ಅದು ಬ್ರಹ್ಮಹತ್ಯೆಗಿಂತಲೂ ದೊಡ್ಡದು ದೇವಸ್ವ ಅಪಹಾರ ಆದರೆ ಅದಕ್ಕಿಂತ ದೊಡ್ಡ ಪಾಪ ಉತ್ತಮರ ದ್ರೋಹ ದೇವತೆಗಳ ತಿರಸ್ಕಾರ ಸಹಜವಾಗಿ ದೇವತೆಗಳನ್ನು ಬೈದು ಬಿಡ್ತಾರೆ ತಿರಸ್ಕಾರ ಮಾಡ್ತಾರೆ ಚೇಷ್ಟೆ ಮಾಡ್ತಾರೆ ಏನು ಲಟ್ಟು ಹೊಟ್ಟೆ ಇದೆ ಅಂತ ಗಣಪತಿಗೆ ಅನ್ನೋರಿದ್ದಾರೆ ಅಥವಾ ಇನ್ನೊಬ್ಬರು ನೋಡಿ ಗಣಪತಿ ಹೇಗೆ ಇದ್ದೆ ಇಂತು ಬೈತಾರೆ ಏನೇನೋ ತಿರಸ್ಕಾರ ಮಾಡ್ತಾರೆ ಹಾಗೆಲ್ಲ ಮಾಡಬಾರ್ದು ಟೀಕಾಕೃತ್ಪಾದರೂ ಕೂಡ ಇದನ್ನು ವಿದ್ಯಾಧೀಶರು ಹೇಳಿದ್ದನ್ನು ನಾವು ಅನೇಕ ಬಾರಿ ಹೇಳಿದ್ದು ಕೇಳಿದ್ದೀರಿ ಏ ಇದೇನಿದೆ ಇಂದ್ರನಿಗೂ ಅರ್ಥ ಆಗೋದಿಲ್ಲ ಇದು ಬ್ರಹ್ಮನಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ ಏನೇ ಅಷ್ಟು ಸುಲಭವಾಗಿ ದೇವತೆಗಳಿಗೆ ಹಾಗೆ ಶಕ್ರೇಣಾಪಿ ಉಪಚರಿತಾರ್ಥಾನಿ ಇಂದ್ರದೇವರು ಕೂಡ ಈ ವಾಕ್ಯಕ್ಕೆ ಬೇರೆ ರೀತಿಯ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮದೇವರಿಗೂ ಆಗೋದಿಲ್ಲ ಸರಸ್ವತಿಗೂ ಆಗೋದಿಲ್ಲ ಹೀಗೆಲ್ಲ ಮಾತಾಡ್ತಾರೆ ಹಾಗೆಲ್ಲ ತಿರಸ್ಕಾರ ಮಾಡಬಾರದು ಅಂತ ಹೇಳ್ತಾರೆ ದೇವಾವಜ್ಞಾ ಸತಾಂಚವ ತಥೋಪಿ ಸುಮಹತ್ತರ ಮಹನ್ ಮಹತ್ತರ ಅವಜ್ಞಾ ಕೇಶವೇತು ಯಾ ಇದು ಕೊನೆ ಮಹನ್ ಮಹತ್ತರವಾದಂತಹ ಪಾಪ ಅಂದರೆ ಯಾವುದು ಅಂತಂದರೆ ಅದು ಭಗವಂತನ ದ್ರೋಹ ಏನಿದೆ ಪರಮಾತ್ಮನ ತಿರಸ್ಕಾರ ಏನಿದೆ ಅದು ಬಹಳ ದೊಡ್ಡದಾದದ್ದು ಇಲ್ಲಿ ಮಹಾಪಾತಕ ಸುಮಹಾಪಾತಕ ಸ್ವತಿಮಹಾಪಾತಕ ಅಂತ ಅಲ್ಲಿಗೆ ನಿಲ್ಲಿಸಿದ್ದಾರೆ ಆದರೆ ಇಲ್ಲಿ ಮಹನ್ ಮಹತ್ತರವಾದ ಪಾತಕ ಅಂತನ್ನುವುದನ್ನು ಕೂಡ ಒಂದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಅವಂತರ ಪ್ರಭೇದ ಇಲ್ಲ ಫಲದಲ್ಲಿ ಬಹಳ ವ್ಯಕ್ತಿ ಅಂದರೆ ಒಂದು ಅಂಧಂತಮಸ್ಯ ಇದೆ ಅನ್ನೋದಕ್ಕೆ ಅದನ್ನು ಸೇರಿಸಿದ್ದಾರೆ ಮೇಲೆ ಇರಲಿ ಕೊನೆ ಸುಮಹತ್ತರವಾದ ಅಥವಾ ಮಹನ್ಮಹತ್ತರ ಪಾತಕ ಅಂತ ಯಾವುದನ್ನು ಕರೆದರೋ ಅದರ ಬಗ್ಗೆ ವಿವರಣೆ ಕೊಡ್ತಾರೆ ಭಗವಂತನ ತಿರಸ್ಕಾರ ಮಾಡೋದು ಅಂದರೆ ಏನು ನಾವೇನು ತಿರಸ್ಕಾರ ಮಾಡೋದು ಅವನು ಎದುರಿಗೆ ಭೇಟಿನೇ ಆಗೋದಿಲ್ಲ ಅವನಿಗೆ ತಿರಸ್ಕಾರ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದೆ ಅದಕ್ಕೆ ಅವನ ದರ್ಶನ ಆಗಬೇಕಾಗಿಲ್ಲ ಎದುರಿಗೆ ಬಂದಾಗ ಬೈಬೇಕಾಗಿಲ್ಲ ಕೇಶವಸ್ಯ ಸಮೋಸ್ತೀತಿ ಕೇಶವೋಸ್ಮಿ ಅಹಮಿತ್ಯಪಿ ಪರಮಾತ್ಮನಿಗೆ ಸಮಾನರಾದವರಿದ್ದಾರೆ ಅಂತ ತಿಳಿಯೋದು ಒಂದು ದೇವರ ತಿರಸ್ಕಾರ ಸರ್ವೋತ್ತಮನಾದ ದೇವರಿಗೆ ಸಮಾನರು ಇಲ್ಲ ಯಾರೋ ಇದು ಸತ್ಯ ಸಮಾನರಿದ್ದಾರೆ ಅಂತ ತಿಳಿಯೋದು ಒಂದು ತಿರಸ್ಕಾರ ನಾನೇ ಕೇಶವ ಅಂತ ತಿಳಿಯುವುದು ಇನ್ನು ದೊಡ್ಡ ತಿರಸ್ಕಾರ ಅದರೊಳಗೂ ಅವಾಂತರ ಸೂಕ್ಷ್ಮ ತಾರತಮ್ಯಗಳಿವೆ ಇಲ್ಲಿ ಸ್ಥೂಲವಾಗಿ ಒಟ್ಟು ತಿರಸ್ಕಾರ ಅಂದರೆ ಏನು ಅಂತೂ ವಿವರಣೆ ಮಾಡ್ತಾರೆ ಕೇಶವನಿಗೆ ಸಮರಿದ್ದಾರೆ ಅಂತ ತಿಳಿಯುವುದು ಒಂದು ತಿರಸ್ಕಾರ ಕೇಶವನೇ ನಾನು ಅಂತ ತಿಳಿಯುವುದು ಇನ್ನೂ ದೊಡ್ಡ ತಿರಸ್ಕಾರ ಬ್ರಹ್ಮಾಜ ದೇವತೆಗಳು ಹಾಗೂ ಕೇಶವ ಇವರಿಗೆ ಅಭೇದ ಇದೆ ಪರಮಾತ್ಮನಿಗೆ ಅಭೇದ ಇದೆ ಅಂತ ತಿಳಿಯೋದು ಅಥವಾ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಅಭೇದ ಇದೆ ಅಂತ ತಿಳಿಯೋದು ದೇವರಲ್ಲಿ ಜ್ಞಾನ ಆನಂದ ಮೊದಲಾದ ಗುಣಗಳು ಇಲ್ಲವೇ ಇಲ್ಲ ಅಂತ ತಿಳಿಯೋದು ಮುಕ್ತಸ್ಯ ತದ್ಭಾವಂ ಮುಕ್ತರಾದ ಮೇಲೆ ದೇವ ಈಗ ನಾನು ದೇವರು ಬೇರೆ ಮುಕ್ತರಾದ ಮೇಲೆ ನಾನು ದೇವರು ಒಂದಾಗ್ತೇವೆ ಅಂತ ತಿಳಿಯೋದು ಮುಕ್ತ ತದ್ಭಾವಂ ತದ್ಭಾವ ಮತಿ ದೇವರಿಗೆ ರೂಪವೇ ಇಲ್ಲ ಆಕಾರ ಇಲ್ಲ ಅಂತ ತಿಳಿಯೋದು ದೇವರಿಗೆ ಗುಣ ಇಲ್ಲ ಆಕಾರ ಇಲ್ಲ ಜೀವರಿಂದ ಭೇದ ಇದೆ ಮು ಮುಕ್ತರಿಂದ ಅಭೇದ ಇದೆ ಬ್ರಹ್ಮಾಜಿ ದೇವತೆಗಳಿಂದ ಅಭೇದ ಇದೆ ಲಕ್ಷ್ಮೀದೇವೆಯಿಂದ ಅಭೇದ ಇದೆ ಅಥವಾ ಇವರೆಲ್ಲರೂ ದೇವ ಪರಮಾತ್ಮನಿಗೆ ಸಮಾನರು ಏನು ತಿಳಿದರೂ ಅದು ದೇವರಿಗೆ ತಿರಸ್ಕಾರವೇ ಸರ್ವರಿಂದಲೂ ಅತ್ಯಂತ ವಿಲಕ್ಷಣನಾಗಿ ಸರ್ವೋತ್ತಮನಾಗಿ ಗುಣಪೂರ್ಣನಾಗಿ ದೋಷದೂರನಾಗಿ ಸಕಲ ಜಗಜ್ಜನ್ಮಾದಿ ಕಾರಣನಾಗಿ ಸರ್ವರಿಗೂ ಅನಂತ ಉಪಕಾರ ಮಾಡುವ ದೇವರನ್ನು ಗುಣಗಳೇ ಇಲ್ಲ ಕ್ರಿಯೆನೇ ಇಲ್ಲ ಆಕಾರನೇ ಇಲ್ಲ ಏನು ಅವಂದು ನಮ್ಮದು ಒಂದೇ ಹಣೆ ಬರಹ ನಮ್ಮ ಯೋಗ್ಯತೆಯೇ ಅವಂದು ಅಂತ ತಿಳಿಯೋದು ಎಂತಹ ದೊಡ್ಡ ತಿರಸ್ಕಾರ ಅದರಂತೆ ತ್ರಿಗುಣಾತ್ಮಕ ದೇಹ ಅಸ್ಯಾಪಿ ಅಸ್ತಿ ನಮ್ಮಂತೆ ಇವನಿಗೂ ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹ ಇದೆ ಅಂತ ತಿಳಿಯೋದು ಅಥವಾ ಜನ್ಮ ಇದೆ ಅಂತ ತಿಳಿಯೋದು ಮರಣ ಇದೆ ಅಂತ ತಿಳಿಯೋದು ಮುಪ್ಪು ಇದೆ ಶ್ರಮ ಇದೆ ಇತ್ಯಾದಿಯಾಗಿ ತಿಳಿಯೋದು ಜನ್ಮ ಮೃತ್ಯಾದಿ ಬುದ್ಧಿ ಚಿಂತೆ ಇದೆ ಸಂತಾಪ ಇದೆ ಪುಣ್ಯಪಾಪಗಳ ಲೇಪ ಇದೆ ಹೀಗೆಲ್ಲ ದೋಷಗಳಿವೆ ಅಂತ ತಿಳಿದರೆ ದೊಡ್ಡ ತಿರಸ್ಕಾರ ಅದು ದುಃಖಾಜ್ಞಾನಾದಿ ಬೋಧನಂ ದೇವರಲ್ಲಿ ದುಃಖ ಇದೆ ಅಜ್ಞಾನ ಇದೆ ಅಂತ ತಿಳಿಯೋದು ತಸ್ಯಾಪಿ ಪರತಂತ್ರತ್ವವಿಜ್ಞಾನಂಚ ತಮಃ ಅಸ್ತೀತಿಯಾಮತೀಯ ಅವನೂ ಪರತಂತ್ರ ಅವನಿಗಿಂತಲೂ ಉತ್ತಮರಿದ್ದಾರೆ ತಶಾದನ್ಯಸ್ಸೆ ಕಸಚಿತ್ ಅವನಿಗೆ ವಶರಾಗದೇ ಇರುವ ವ್ಯಕ್ತಿಗಳ ಅಧೀನವಾಗಿದೆ ಈ ಜಗತ್ತು ಅಂತ ತಿಳಿಯೋದು ತಸ್ಯ ವಶಾದನ್ಯಸ್ಯ ಅವನಿಂದ ವಶರಾದವರಿಂದ ಭಿನ್ನರಾದವರು ಅಂದರೆ ಅವನಿಗೆ ವಶರಾಗದೇ ಇದ್ದವರು ಅಂಥವರ ಅಧೀನವಾಗಿದೆ ಈ ಜಗತ್ತು ದೇವರ ಅಧೀನೂ ಅಲ್ಲ ದೇವರ ಅಧೀನರಾದವರ ಅಧೀನವೂ ಅಲ್ಲ ದೇವರ ಅಧೀನರಾಗದೇ ಸ್ವತಂತ್ರರಾಗಿ ಇದ್ದ ಇನ್ನೊಬ್ಬ ವ್ಯಕ್ತಿಯ ಅಧೀನ ಅಂತ ತಿಳಿಯೋದು ಈ ಜಗತ್ತನ್ನು ಇದೆಲ್ಲವೂ ಕೂಡ ಪರಮಾತ್ಮನ ಅವಜ್ಞ ತಿರಸ್ಕಾರನೇ ಈ ತರಹದ ಅವಜ್ಞ ಏನಿದೆ ದೇವರ ತಿರಸ್ಕಾರ ಇದೆ ಇದು ಬಹಳ ದೊಡ್ಡ ಪಾಪ ಇದೇ ಅನ್ಯಥಾ ಮತಿ ಇದು ಸ್ತ್ರೀ ಇದು ಯೋಷಿತ್ ಇದು ಪ್ರಮದ ಇದು ವನಿತ ಅರ್ಥವಾಯಿತಲ್ಲ ಹಾಗಾದರೆ ಯೋಷಿತ್ ಸಂಗವನ್ನ ಮಾಡಿದರೆ ಸ್ತ್ರೀ ಸಂಘವನ್ನು ಮಾಡಿದರೆ ಬರುವಂತಹ ಏನು ಪಾಪ ಇದೆ ಆ ಪಾಪಕ್ಕೆ ಸಮಾನವಾದ ಪಾಪ ಇಲ್ಲ ಅನ್ನುವ ಶಬ್ದಕ್ಕೆ ಭಗವಂತನ ತಿರಸ್ಕಾರವನ್ನು ಮಾಡಿದರೆ ದೇವರೇ ನಾನು ಗುಣ ಇಲ್ಲ ಕ್ರಿಯೆ ಇಲ್ಲ ದೇವರಿಗೆ ಇತ್ಯಾದಿಯಾಗಿ ತಪ್ಪು ತಿಳಿದರೆ ಏನೊಂದು ಮಹಾಪಾಪ ಇದೆ ಅದರಿಂದಾಗುವ ಮಹಾ ದುಃಖ ಇದೆ ಅಷ್ಟು ದುಃಖ ಇನ್ಯಾವ ಪಾಪದಿಂದ ಬರೋದಿಲ್ಲ ಅನ್ನೋದು ಭಾಗವತದ ಅಭಿಪ್ರಾಯ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದರು ಇತಿ ಧರ್ಮ ವಿವೇಕೆ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಅಲ್ಲ ಕೇಶವನ ಅವಜ್ಞೆಯನ್ನು ಮಾಡೋರು ಯಾರು ಇಲ್ವೇ ಇಲ್ಲ ಯಾರು ಮಾಡ್ತಾರೆ ಇದೆಲ್ಲ ಸುಮ್ಮನೆ ಹೇಳಿದಿರಿ ಇಷ್ಟು ಅಥವಾ ಅವಜ್ಞೆಯನ್ನು ಮಾಡಿದರೆ ಇಂತಹ ಘೋರವಾದ ಫಲ ಆಗ್ತದೆ ಅಂತೂ ಎಲ್ಲಿ ಹೇಳಿದ್ದಾರೆ ಧರ್ಮ ವಿವೇಕ ಯಾರಿಗೆ ಸಿಗತ್ತದೆ ಸಿಗೋದೇ ಇಲ್ಲದೆ ಅದಕ್ಷೀಮದಾಚಾರ್ಯರಂದರು ಗೀತೆ ಅಂತೂ ನಿಮ್ಮ ಕೈಯಲ್ಲದ ಅಲ್ಲ ಇರಲೇಬೇಕಲ್ಲ ಕೋರ್ಟಿಗೆ ಹೋದ್ರಂತೂ ಅದನ್ನು ಮುಟ್ಟೆ ಮಾತಾಡ್ತೀರಿ ಇನ್ನು ಹೋಗಿಲ್ವಾ ಕೋರ್ಟಿಗೆ ಅವಜಾನಂತಿ ಮಾಮೂಢಾಹ ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ ಮಾಮ್ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಅವಜಾನಂತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನನಗೂ ಅವಮಾನ ಮಾಡುವವರು ತಿರಸ್ಕಾರ ಮಾಡುವವರಿದ್ದಾರೆ ಅಂತ ಕೃಷ್ಣ ತಾನೇ ಹೇಳಿಕೊಂಡಿದ್ದಾನೆ ಪರಂ ಭಾವಮಜಾನಂತಹ ಮಮಭೂತ ಮಹೇಶ್ವರಂ ಸರ್ವಜೀವರಿಗಿಂತಲೂ ಅತ್ಯುತ್ತಮನಾದ ನನ್ನ ಆ ಸರ್ವೋತ್ತಮತ್ವವನ್ನು ತಿಳಿಯದೆ ತಿರಸ್ಕಾರ ಮಾಡುವವರಿದ್ದಾರೆ ಅವರಿಗೆ ಬರೀ ಇದ್ದಾರೆ ಅಲ್ಲ ಅವರಿಗೆ ಘೋರವಾದ ಅನರ್ಥವನ್ನು ಕೊಡತೇನೆ ಎಂದು ಕೃಷ್ಣನೇ ಗೀತೆಯಲ್ಲಿ ಹೇಳಿದ್ದಾನೆ ನಿತ್ಯ ನರಕ ಇದು ಕೇವಲ ಶ್ರೀಮಧಾಚಾರ್ಯರ ಕೈಗಂಟು ಶ್ರೀಮದಾಚಾರ್ಯರು ತಾವೇ ಒಂದು ಅಂಧನ ತಮಸ್ಸು ಅಂತೂ ಕಲ್ಪನೆ ಮಾಡಿ ಹೇಳಿದ್ದಾರೆ ಅಂತೂ ಎಷ್ಟೋ ಜನ ಶ್ರೀಮಧಾಚಾರ್ಯರ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ ನೋಡೇ ಇಲ್ಲ ಅವರು ಭಗವದ್ಗೀತೆ ಶಿಟ್ಟಿ ಧ್ಯಾನ ತೀರ್ಥರೇ ತೋರಿಸ್ತಾರೆ ಸಭಾಸಾರ ಸಂಗ್ರಹದಲ್ಲಿ ಇದನ್ನು ನೆನಪು ಮಾಡಿಕೊಡ್ತಾರೆ ಉಪಲಬ್ಧವಾದ ಅನೇಕ ಪ್ರಮಾಣಗಳಲ್ಲಿ ಅಂಧಂತಮಸ್ಸಿನ ವರ್ಣನೆ ಇದೆ ಮಹಾಭಾರತದಲ್ಲಿದೆ ಅಭಜಾನಂತಿಮೂಢ ಮಾನುಷೀಂ ತನಮಶ್ರಿ ಪರಂಭಾವಮಜಾನಂತ ಭೂತಮಹೇಶ್ವರ ಮೋಘಾಶಾಹ ಮೋಹಕರ್ಮಣ ಮೋಹಜ್ಞಾನ ವಿಜೇತಸಃ ರಾಕ್ಷಸೀಮಾಸುರೀಂಚ ಪ್ರಕೃತಿ ಮೋಹಿ ನಿಂಶಿ ಮಹಾತ್ಮ ಮುಂದೆ ಮಾಮಪ್ರಾಪ್ಯೈವ ಕೌಂತೆಯ ತಥೋಯಾಂತ್ಯಧಮಾಂಗತಿಂ ಮಾಮಪ ಪ್ರಾಪ್ಯೈವ ಕೌಂತೆಯ ಕೊನೆವರೆಗೂ ನನ್ನನ್ನು ಹೊಂದದೆ ಅವರು ಅಧೋಗತಿಯನ್ನು ಹೊಂದುತ್ತಾರೆ ಎಂದು ಕೃಷ್ಣನೇ ಹೇಳಿದ್ದ ಆದ್ದರಿಂದ ದೇವರ ಅವಜ್ಞೆಯನ್ನು ಮಾಡುವುದೂ ಸಾಧ್ಯ ಇದೆ ಮಾಡಿದವರಿಗೆ ಅಧೋಗತಿಯನ್ನು ಕೊಡತಾನೆ ಅದು ಅನಂತಕಾಲದವರೆಗೆ ಅವರು ಅಂಧಂ ತಮಸ್ಸನ್ನು ಅನುಭವಿಸಬೇಕಾಗ್ತದೆ ಅಂತನ್ನುವುದು ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದುಂಟು ಆದ್ದರಿಂದ ದೇವರ ಅವಜ್ಞ ಅನ್ನುವುದೇ ಯೋಶಿತ್ ಅದೇ ಸ್ತ್ರೀ ಅನ್ನುವ ಅರ್ಥವನ್ನ ಮಾಡಿ ಅದೇ ಮಹಾದುಖಪ್ರದ ಅಂತ ನಾವೇನು ವ್ಯಾಖ್ಯಾನ ಮಾಡಿದ್ದೇವೆ ಇದು ಗೀತೆಗೆ ಸಮ್ಮತವಾದ ವ್ಯಾಖ್ಯಾನ ಅಷ್ಟೇ ಅಲ್ಲದೆ ಈ ಸ್ತ್ರೀ ಸಂಘಾದಿಗಳನ್ನು ಮಾಡುವುದು ಅಂತಹ ದೊಡ್ಡ ತಪ್ಪೇನಲ್ಲ ಅಂತಹ ದೊಡ್ಡ ತಪ್ಪೇನಲ್ಲ ಅಂದರೆ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ತಿಳ್ಕೋಬೇಡಿ ಪರಸ್ತ್ರೀ ಸಂಘವನ್ನು ಇದು ದೇವರ ತಿರಸ್ಕಾರ ಮಾಡಿದರೆ ಎಷ್ಟು ದೊಡ್ಡ ದ್ರೋಹವೋ ಅಷ್ಟು ದೊಡ್ಡ ದ್ರೋಹ ಅಲ್ಲ ಇದು ಮಹಾದ್ರೋಹವೇ ಆದರೆ ದೇವರ ತಿರಸ್ಕಾರ ಮಾಡಿದಂತಹ ದೊಡ್ಡ ಪಾಪ ಅಲ್ಲ ಅಂತ ಅನ್ನುವುದನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಅಪಿಚೇತ್ ಸುಧುರಾಚಾರ ಭಜತೆ ಮಾ ಮನನ್ಯ ಭಕ್ ಸಾಧುರೇ ವಸ ಮಂತವ್ಯ ಹಿ ಸಹ ಅಪರೋಕ್ಷ ಋಷಿಗಳು ಮುನಿಗಳು ದೇವತೆಗಳು ಅವರ ಬಗ್ಗೆ ಹೇಳಿದ ಮಾತಿದು ಅಂತಹ ದೇವತೆಗಳಾಗಲಿ ಋಷಿಗಳಾಗಲಿ ಮುನಿಗಳಾಗಲಿ ಕದಾಚಿತ್ ಪ್ರಾರಬ್ಧಕರ್ಮವಶಾತ್ ಈ ತರಹದ ಸ್ತ್ರೀ ಸಂಗಾಧಿಗಳನ್ನು ಮಾಡಿದರೆ ಏನೋ ಅಲ್ಪವಾದ ಅವರು ಮಾಡುವಂತಹ ಏನೋ ಅವರಿಗೆ ಲಭಿಸುವ ಏನೋ ಆನಂದ ಇದೆ ಅದರಲ್ಲಿರುವ ಉನ್ನಾಹದೊಳಗೆ ಸ್ವಲ್ಪ ಕಡಿಮೆಯಾಗಬಹುದು ಅಶುಭಾಭಾವ ಜೋನ್ನಾಹ ಮಹಾಧಿಕಾರಿಣಾಮಪಿ ಉತ್ತಮ ಅಧಿಕಾರಿಗಳಾದರೂ ಕೂಡ ಅವರಿಗೂ ಒಂದೂ ತಪ್ಪು ಮಾಡದೇ ಇದ್ದರೆ ಒಂದು ಸ್ಪೆಷಲ್ ಇಂಕ್ರಿಮೆಂಟ್ ಕೊಡ್ತಾನೆ ದೇವರವರಿಗೆ ಆನಂದದಲ್ಲಿ ಅದನ್ನು ಕೊಡೋದಿಲ್ಲ ಅಷ್ಟೇ ಅವರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಆ ಇಂಕ್ರಿಮೆಂಟ್ ಕಟ್ಟಾಗ್ತದೆ ಆದರೆ ಅವರಿಗೆ ಸಿಗೋ ಸಂಬಳ ಏನು ಕಡಿಮೆ ಆಗೋದಿಲ್ಲ ಅದು ಸಿಕ್ಕೇ ಸಿಗ್ತದೆ ಹಾಗಾದರೆ ಅಂತಹ ಭಕ್ತಿಯನ್ನು ಮಾಡುವ ಜ್ಞಾನಿಗಳಾದವರು ಸುದರಾಚಾರರಾದರೂ ಕೂಡ ಅವರಿಗೆ ಮೋಕ್ಷ ಇದ್ದೇ ಇದೆ ಅವರು ಸಜ್ಜನರೇ ಅವರಿಗೆ ನರಕನಾನು ಕೊಡೋದಿಲ್ಲ ನಿತ್ಯ ನರಕವನ್ನು ಕೊಡೋದಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ ಹಾಗಾದರೆ ಭಕ್ತಿ ಇದ್ದಂತಹ ವ್ಯಕ್ತಿಗಳು ಸುಧರಾಚಾರರಾದರೂ ಅವರಿಗೆ ಮಹಾ ದುರ್ಗತಿ ಇಲ್ಲ ಅಲ್ಪ ದುಃಖ ಇದೆ ಅಂತಂದ ಮೇಲೆ ಮಹಾದುಃಖ ಇದೆ ಅಂತ ಹೇಳುವ ಈ ಪ್ರಸಂಗದಲ್ಲಿ ಕೇವಲ ಪರಸ್ತ್ರೀ ಸಂಘವನ್ನು ಮಾತ್ರ ಇಲ್ಲಿ ವಿವಕ್ಷೆ ಮಾಡುವಂತಿಲ್ಲ ಗೀತೆಯಲ್ಲಿ ಏನು ಹೇಳಿದ್ನೋ ಆದರೂ ಭಾಗವತದಲ್ಲಿ ಉದ್ದವನಿಗೆ ಹೇಳುವಾಗ ಮರ್ತೋಗಿತ್ತು ಆವಾಗಿ ಕೃಷ್ಣ ಸ್ವಲ್ಪ ಚಿಕ್ಕವನಿದ್ದ ಬಹಳನು ವ್ಯತ್ಯಾಸ ಇಲ್ಲ ಆದರೂ ಈಗ ಅಷ್ಟೇ ಮತ್ತೆ ಅನೇಕ ವರ್ಷಗಳು ಕಳೆದಿದ್ದರಿಂದ ವಯಸ್ಸಾಗಿ ಮರೆತು ಬಿಟ್ಟಿದ್ದಾನೆ ಅಂತ ತಿಳ್ಕೋಬೇಡಿ ಇದೇ ಉದ್ಧವನಿಗೆ ಇದೇ ಭಾಗವತದಲ್ಲಿ ಉಪದೇಶ ಮಾಡುವ ಈ ಪ್ರಸಂಗದೊಳಗೆ ಹಿಂದಿನ ಮಾತನ್ನು ನೀವೆಲ್ಲ ಕೇಳಿದ್ದೀರಿ ಮಾಧ್ಯಮಾನೋಪಿ ಮದ್ಭಕ್ತ ವಿಷಯರನ್ನ ಅಭಿಭೂಯತೆ ಎರಡು ದಿನಗಳ ಹಿಂದೆ ಬಂದಿತ್ತು ಈ ಪಾಠದಲ್ಲಿ ಮಾಧ್ಯಮಾನೋಪಿ ಮದ್ಭಕ್ತ ವಿಷಯೈ ನ ಅಭಿಭೂಯತೆ ವಿಷಯಗಳಿಂದ ಇವನು ಪೀಡಿತನಾದರೂ ವಿಷಯಗಳ ಸಂಘಕ್ಕೆ ವಶನಾದರೂ ಕೂಡ ಪೂರ್ಣವಾಗಿ ವಿಷಯಗಳಿಂದ ಪರಾಭೂತನಾಗೋದಿಲ್ಲ ಅರ್ಥಾತ್ ಅದರಿಂದ ಘೋರವಾದ ಅನರ್ಥವನ್ನ ಪಡೆಯೋದಿಲ್ಲ ಅಂತ ಇದೇ ಭಾಗವತದಲ್ಲೇ ಕೃಷ್ಣ ಹೇಳಿದ್ದಾನೆ ಯಾರು ಮದ್ಭಕ್ತ ನನ್ನ ದ್ರೋಹ ಮಾಡದೆ ನನ್ನ ತಿರಸ್ಕಾರ ಮಾಡದೆ ನನ್ನಲ್ಲಿ ಭಕ್ತಿ ಮಾಡುವ ವ್ಯಕ್ತಿ ವಿಷಯಗಳ ಭೋಗವನ್ನು ಮಾಡಿದರೂ ಅಡ್ಡಿಯಿಲ್ಲ ಅವನಿಗೆ ಅಂಥ ಅನರ್ಥ ಆಗೋದಿಲ್ಲ ಸ್ವಲ್ಪ ದಿನದಲ್ಲಿ ಅವನು ಅದರಿಂದ ಮೇಲೆದ್ದು ಬರಬಹುದು ಅಂತ ಆದ್ದರಿಂದ ನಾವು ಮಾಡಿದ ವ್ಯಾಖ್ಯಾನ ಸರಿಯಾದ ವ್ಯಾಖ್ಯಾನ ಅಂತ ಆಚಾರ್ಯರು ಉಕ್ತ ಮುಕ್ತಮ್ ಅಭಿಧೇಯ ಮುತ್ತಮಂ ವೇದವಾಕ್ಯಮನಾದಯನ್ಮುಹು ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ ಚಾರ್ಥಮತಿಯುಕ್ತ ಯುಕ್ತಿಮತ ನಾನು ಹೇಳುತ್ತೇನೆ ನೀವು ಕೇಳಿ ಅಂತ ಅನ್ನೋದಿಲ್ಲ ಹೇಳಿದ್ದಕ್ಕೆಲ್ಲ ಪ್ರಮಾಣ ಕೊಡ್ತಾರೆ ಸರಿ ಹಾಗಾದರೆ ಈ ಇದು ಒಂದು ರೀತಿಯ ವ್ಯಾಖ್ಯಾನ ಇನ್ನೊಂದು ಧರ್ಮ ತತ್ವ ಅನ್ನುವ ಗ್ರಂಥ ಇದೆ ಆ ಗ್ರಂಥಕ್ಕೆ ಅನುಗುಣವಾಗಿ ಪರಸ್ತ್ರೀ ಸಂಘವನ್ನು ಮಾಡಬಾರದು ಅಂತನ್ನುವುದನ್ನು ಈ ಶ್ಲೋಕಕ್ಕೆ ಅರ್ಥವಾಗಿ ಶ್ರೀಮದಾಚಾರ್ಯರು ಹೇಳುತ್ತಾರೆ ಹಾಗಾದರೆ ಪರಸ್ತ್ರೀ ಸಂಘ ಮಾಡಿದರೆ ಸಮಸ್ಯೆ ಏನಿತ್ತು ಪರಸ್ತ್ರೀ ಸಂಘ ಇದು ದೋಷಾಂತ ಒಪ್ಪಿಕೊಂಡಾಗಿದೆ ಆದರೆ ಅದು ಸರ್ವೋತ್ತಮ ದೋಷ ಅಂತಾಗಿ ಬಿಡುತ್ತಲ್ಲ ಮತ್ತು ಈ ಶ್ಲೋಕದಲ್ಲಿ ಪರಸ್ತ್ರೀ ಸಂಘವನ್ನೇ ಹೇಳಿದ್ದಾರೆ ಅಂತಾದರೆ ನ ತಥಾಸ್ಯ ಭವೇತ್ ಕ್ಲೇಷಃ ಬಂಧಶ್ಚಾನ್ಯ ಪ್ರಸಂಗತ ಸರ್ವೋತ್ತಮ ದುಃಖ ಮಹಾ ದುಃಖವನ್ನು ಅಂಧಂತಮಸ್ಸನ್ನೇ ಕೊಡ್ತದೆ ಅಂತಾಗಿ ಬಿಡುತ್ತಲ್ಲ ಅಂದರೆ ಹೌದು ಅಂದರು ಯಾವಾಗ ಉತ್ತಮ ಸ್ತ್ರೀ ಸಂಘವನ್ನು ಮಾಡಿದರೆ ಬರೀ ಪರಸ್ತ್ರೀ ಅಲ್ಲ ಪರಸ್ತ್ರೀ ಸಂಘ ಇದು ಸಾಮಾನ್ಯ ದೋಷ ಅದರಲ್ಲಿಯೂ ಉತ್ತಮರಾದ ಜ್ಞಾನಿಗಳ ಸ್ತ್ರೀಯರ ಅಥವಾ ದೇವತಾ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅದರಲ್ಲಿಯೂ ಸಾಕ್ಷಾತ್ ಭಗವಂತನ ಸ್ತ್ರೀ ಮಹಾಲಕ್ಷ್ಮಿ ಸಂಘ ಮಾಡಲಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ ಮಾನಸಿಕವಾಗಿ ಸಂಘವನ್ನು ಮಾಡಿದಂಥವರು ಇದ್ದಾರಲ್ಲ ಜರಾಸಂಧಾದಿಗಳು ಅಂಥವರಿಗೆ ಮಹಾನರಕ ಅಂಧಂತಮಸೆ ಆಗ್ತದೆ ಅದನ್ನು ಇಲ್ಲಿ ಹೇಳ್ತಾ ಇತ್ತು ಮತ್ತೆ ಅದರಲ್ಲಿ ತಾರತಮ್ಯ ಹೇಳ್ತಾರೆ ಪರದಾರ ದೃಶಿ ಪ್ರೋಕ್ತ ಕ್ಷುದ್ರಪಾತಕ ಸಂಜಿತಾ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮಾಡುವ ಸಣ್ಣ ಪುಟ್ಟ ಪಾಪಗಳಿಗೆ ಪರ್ಮಿಷನ್ ಕೊಟ್ಟಾಗೆ ಅಂತ ಅನೇಕ ಜನ ತಪ್ಪು ತಿಳಿಯೋದು ಬೇಡ ಅದೆಲ್ಲದಕ್ಕೂ ಎಂತಹ ಘೋರವಾದ ಶಿಕ್ಷೆ ಇದೆ ಅಂತ ಹೇಳಿ ಅಂಧಂಥಮಸ್ಸು ಯಾವುದರಿಂದ ಆಗತ್ತೆ ಅನ್ನೋದನ್ನು ಮಾತ್ರ ಬೇರೆ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಸೂಕ್ಷ್ಮ ಇದೆ ಧರ್ಮ ಕ್ಷುದ್ರಪಾತಕ ಯಾವುದು ಅಂದರೆ ಪರದಾರ ದೃಶಿ ಪರಸ್ತ್ರೀ ಸಂಘ ಮಾಡೋದಲ್ಲ ಪರಸ್ತ್ರೀಯರನ್ನು ದುಷ್ಟ ದೃಷ್ಟಿಯಿಂದ ಕೆಟ್ಟ ವಿಚಾರದಿಂದ ನೋಡೋದು ಕೂಡ ಅದು ಪಾಪನೆ ಕ್ಷುದ್ರಪಾತಕ ಅಂತ ಕರೀತಾರೆ ಅದರಿಂದ ಆಗೋ ನರಕ ಮುಂದೆ ಕೇಳ್ತೀರಿ ಆಗ ಗೊತ್ತಾಗ್ತದೆ ಏನು ಹಣೆ ಬರಹ ಅಂತ ಪರದಾರ ದರ್ಶನ ಕೇವಲ ಪರಸ್ತ್ರೀಯರನ್ನು ನೋಡೋದು ಕೂಡ ಒಂದು ಕ್ಷುದ್ರಪಾತಕ ಪರಸ್ತ್ರೀ ಸಂಘ ಮಾಡೋದು ಉಪಪಾತಕ ಸ್ವಲ್ಪ ಮೇಲಿನದು ವರ್ಣಭಾಹ್ಯೇಶು ಪಾತಕಂ ವರ್ಣಭಾಹ್ಯರಾದಂತಹ ವ್ಯಕ್ತಿಗಳೇನಿದ್ದಾರೋ ಅಂತಹ ವ್ಯಕ್ತಿಗಳ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅದು ಇನ್ನೂ ದೊಡ್ಡದು ಪಾತಕ ಅದು ಬರೀ ಪರಸ್ತ್ರೀ ಸಂಘ ಇದು ಉಪಪಾತಕ ಪರಸ್ತ್ರೀ ದರ್ಶನ ಕ್ಷುದ್ರ ಪರಸ್ತ್ರೀ ಸಂಘ ಉಪಪಾತಕ ಆ ಪರಸ್ತ್ರೀಯರಲ್ಲಿಯೂ ಅಂತ್ಯಜರಾಗಿದ್ದರೆ ಅವರು ಪರಸ್ತ್ರೀಯರು ವರ್ಣಭಾಹ್ಯರಾಗಿದ್ದರೆ ಅದು ಪಾತಕ ಇನ್ನು ಮಹಾಪಾತಕ ಯಾವುದು ಅಂದರೆ ಪಿತ್ರಾದೇರ್ ದಾರಧರ್ಷಣಂ ತನಗಿಂತಲೂ ಉತ್ತಮರಾದಂತಹ ಸ್ತ್ರೀಯರೇನಿದ್ದಾರೆ ಅಂದರೆ ಮಾತೃ ಗಮನ ಮಾತೃತುಲ್ಯರಾದಂತಹ ವ್ಯಕ್ತಿಗಳ ಉತ್ತಮರ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅದು ಮಹಾಪಾತಕ ಸ್ವೋತ್ತಮಾನ ಸ್ವಭಾವತಃ ಸ್ವೋತ್ತಮಾಂ ಮಾನುಷಾಣಾಂ ದಾರದೃಷ್ಟಿ ಸುಮಹಾಪಾತಕ ಉತ್ತಮರು ಅನ್ನೋದ್ರೊಳಗೆ ಎರಡು ಭಾಗ ಆಗುತ್ತೆ ಈಗ ಉದಾಹರಣೆಗೆ ತಂದೆ ಕಕ್ಕ ಸೋದರ ಮಾಮ ಈ ತರಹದ ಉತ್ತಮತೆಯೇನು ಈ ಜನ್ಮದೊಳಗಿದೆ ನೋಡಿ ವ್ಯವಹಾರದ ದೃಷ್ಟಿಯಲ್ಲಿ ಗುರುಗಳು ಹಿರಿಯರು ದೊಡ್ಡವರು ಅಂಥವರ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅದು ಮಹಾಪಾತಕ ಆದರೆ ಸ್ವರೂಪ ಯೋಗ್ಯತೆಯಲ್ಲಿಯೇ ಉತ್ತಮರಾಗಿರ್ತಾರೆ ಇವತ್ತಿನ ಜನ್ಮದಲ್ಲಿ ಅಲ್ಲ ಯೋಗ್ಯತೆಯಲ್ಲಿ ಜೀವಸ್ವರೂಪದ ಯೋಗ್ಯತೆಯಲ್ಲಿಯೇ ತಮಗಿಂತಲೂ ಉತ್ತಮರಾದವರು ಮನುಷ್ಯೋತ್ತಮರೂಂತಿಯಾರಿದ್ದಾರೆ ಅಂತಹ ಮನುಷ್ಯೋತ್ತಮರ ಯೋಗ್ಯತೆಯಲ್ಲಿ ತನಗಿಂತ ಸ್ವರೂಪತಃ ಉತ್ತಮರು ಆದರೆ ಅವರ ಕೆಟಗರಿ ಏನು ಉತ್ತಮರು ಅಂದರೆ ಬಹಳ ಜನ ಇದ್ದಾರೆ ನಮಗಿಂತಲೂ ಸ್ವರೂಪತಃ ಉತ್ತಮರು ಮನುಷ್ಯರು ಇದ್ದಾರೆ ಋಷಿಗಳು ಇದ್ದಾರೆ ದೇವತೆಗಳು ಇದ್ದಾರೆ ಋಷಿಗಳು ದೇವತೆಗಳು ಅವರನ್ನೆಲ್ಲ ಬಿಟ್ಬಿಡಿ ಅದು ಭಾಳ ದೊಡ್ಡದು ನನಗಿಂತಲೂ ಸ್ವರೂಪತಃ ಉತ್ತಮರಾದ ಮನುಷ್ಯರೂಂತಿಯಾರಿದ್ದಾರೋ ಅಂತಹ ಮನುಷ್ಯರ ಸ್ತ್ರೀಯರ ಸಂಗವನ್ನ ಇವನು ಮಾಡಿದರೂ ಕೂಡ ಅವರ ಅವರ ಅಪೇಕ್ಷೆಯನ್ನು ದರ್ಶನವನ್ನು ಮಾಡಿದರೂ ಕೂಡ ಅವರ ಬಗ್ಗೆ ಕಾಮನೆಯನ್ನ ಮಾಡಿದರೂ ಸಂಗ ಮಾಡಬೇಕಾಗಿಲ್ಲ ಸ್ವರೂಪತಃ ತನಗಿಂತಲೂ ಉತ್ತಮರಾದ ಮನುಷ್ಯರ ಸ್ತ್ರೀಯರ ದರ್ಶನ ಅಥವಾ ಇಚ್ಛೆ ಇಷ್ಟನ್ನು ಮಾಡಿದರೂ ಕೂಡ ಅದು ಸುಮಹಾಪಾತಕ ಬರೀ ಮಹಾಪಾತಕ ಅಲ್ಲ ಸುಮಹಾಪಾತಕ ಅವರ ಸಂಗವನ್ನ ಮಾಡಿದರೆ ಸುಮಹತ್ತರ ಪಾತಕ ಇನ್ನೂ ದೊಡ್ಡದು ಇನ್ನು ಋಷಿಗಳ ಸ್ತ್ರೀಯರ ಸಂಘ ಸೋತ್ತಮರಾದಂತಹ ಋಷಿಗಳ ಸ್ತ್ರೀಯರಲ್ಲಿ ಮನಸ್ಸನ್ನು ಇಟ್ಟರೂ ಕೂಡ ಅದು ತತೋಧಿಕ ಅದಕ್ಕಿಂತ ದೊಡ್ಡದು ಅದರೊಳಗೂ ಮತ್ತೆ ಎರಡು ಭಾಗ ಮಾಡಿಕೊಳ್ಳೋದು ಅವಾಂತರ ಅವರನ್ನು ಅಪೇಕ್ಷೆ ಅವರ ಸಂಘ ಮಾಡೋದು ಇನ್ನು ದೇವತೆಗಳ ಇಲ್ಲಿ ಒಂದು ಅಭಿಪ್ರಾಯವನ್ನು ಅಮೃಪಪ್ರಣಯಾಚಾರ್ಯರಂತಾರೆ ಇಲ್ಲಿ ಹಿಂದೆ ಎಲ್ಲಿಯೂ ಮನಸ್ಸು ಒಂದು ಬಂದಿಲ್ಲ ಇಲ್ಲಿ ಮಾತ್ರ ಮನಸ್ಸೋ ಗತಿ ಹಿಂತಿ ಹಾಕಂದಿದ್ದಾರೆ ನಿಜವಾಗಿ ಅವರ ಸಂಗವನ್ನ ಮಾಡಲಿಕ್ಕಂತೂ ಆಗೋದೇ ಇಲ್ಲ ಆದ್ದರಿಂದ ಅದಕ್ಕೋಸ್ಕರನೇ ಇಲ್ಲಿ ಅವಾಂತರ ಪ್ರಭೇದ ಶ್ರೀಮುದಾಚಾರ ಮಾಡಲಿಕ್ಕೆ ಹೋಗಲಿಲ್ಲ ಸೋತ್ತಮರಾಗಿರುವಂತಹ ಋಷಿಗಳ ಸ್ತ್ರೀಯರ ಸಂಘ ದೇವತಾ ಸ್ತ್ರೀಯರ ಸಂಘವನ್ನು ಮಾಡಲಿಕ್ಕೆ ಬೇರೆಯವರಿಗೆ ಪ್ರಾಯ ಸಾಧ್ಯವಾಗೋದೇ ಇಲ್ಲ ಸ್ವಚ್ಛದಾರ ಪರಿಗ್ರಹ ತನ್ನೋದು ಅಪವಾದಕ್ಕೆ ಒಂದೆರಡಿದೆ ಚಂದ್ರಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹ ಅಂತ ಆದರೆ ಅದನ್ನು ಬಿಟ್ಟರೆ ಪ್ರಾಯ ಉತ್ತಮರಾದಂತಹ ಅವರ ಸ್ತ್ರೀಯ ಸ್ತ್ರೀಯರ ಋಷಿಗಳ ದೇವತೆಗಳ ಸ್ತ್ರೀಯರ ಸಂಘವನ್ನು ಅಧಮರಿಗೆ ಮಾಡಲಿಕ್ಕಾಗೋದಿಲ್ಲ ಆದರೆ ಕೇವಲ ಮಾನಸಿಕವಾದಂತಹ ಅಪೇಕ್ಷೆಯೇ ಅವರನ್ನು ಅಧೋಗತಿಗೆ ಕಳಿಸ್ತದೆ ಅದಕ್ಕೋಸ್ಕರ ಋಷಿದಾರೇಷು ಮನಸೋಗತಿರೇವ ತಥೋಧಿಕ ದೇವದಾರಾಭಿ ಕಾಮ ದೇವತೆಗಳ ಸ್ತ್ರೀಯರನ್ನು ಅಪೇಕ್ಷೆ ಪಡುವವರ ಸಂಘವನ್ನು ಮಾಡಿದರೂ ಕೂಡ ಅದು ಇನ್ನೂ ಮಹಾಪಾತಕಿಮ ವಿಷ್ಣೋಹೋ ಇನ್ನು ಸಾಕ್ಷಾತ್ ವಿಷ್ಣುವಿನ ಸ್ತ್ರೀ ಲಕ್ಷ್ಮೀ ಅಂತಹ ಲಕ್ಷ್ಮೀ ಸಂಘವನ್ನು ಅಪೇಕ್ಷೆ ಮಾಡುವ ರುಕ್ಮಿಣಿ ಮೊದಲಾದವರ ಸಂಘವನ್ನು ಅಪೇಕ್ಷೆ ಪಡುವಂತಹ ಏನು ಗರಾಸಂಧಾದಿಗಳಿದ್ದಿರಲ್ಲ ಅದು ಎಂತಹ ಮಹಾಪಾತಕ ಅಂತ ಏನು ಹೇಳೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಿಮ ವಿಷ್ಣು ತಥೋ ಯೋಷಿತ್ ಸಂಘಸ ವ್ಯತ್ಯಯ ಸ್ಥಿತೇ ಈ ರೀತಿ ಯೋಷಿತ್ ಸಂಘದ ಒಂದು ವ್ಯತ್ಯಯ ವ್ಯತ್ಯಾಸ ತಾರತಮ್ಯ ಸ್ವಸ್ತ್ರೀ ಸಂಘ ಬಿಟ್ಟು ಪರಸ್ತ್ರೀ ಸಂಘ ಮಾಡುವುದೇನಿದೆ ಇದು ಯೋಷಿತ್ ಸಂಘದ ವ್ಯತ್ಯಯ ವ್ಯತ್ಯಾಸ ಆ ವ್ಯತ್ಯಾಸದೊಳಗೂ ಕೂಡ ಯೋಷಿತ್ ಸಂಘದ ವ್ಯತ್ಯಯ ಅಂದರೆ ತಾರತಮ್ಯ ಆ ತಾರತಮ್ಯದಲ್ಲಿ ಅತ್ಯುತ್ತಮವಾದ ಅತ್ಯುತ್ತಮ ಅಂದರೆ ಅತ್ಯಂತ ನೀಚವಾದ ಹೇಯವಾದ ಉತ್ತಮ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅವರಿಗೆ ಅಂಧಂತಮಸ್ಸಾಗ್ತದೆ ಎನ್ನುವುದು ಭಾಗವತದ ಅರ್ಥ ಸ್ವಲ್ಪ ಕಠಿಣ ಇದೆ ಆ ಶಬ್ದ ಯೋಷಿತ್ ಸಂಘಸ್ಯ ವ್ಯತ್ಯಯ ಸ್ಥಿತೇ ಅಂದರೆ ಯೋಷಿತ್ ವ್ಯತ್ಯಾಸದಲ್ಲಿ ವಿಪರ್ಯಯದಲ್ಲಿ ಇದ್ದವರು ಯಾರೋ ಸ್ವಸ್ತ್ರೀ ಸಂಘವನ್ನು ಬಿಟ್ಟು ಪರಸ್ತ್ರೀ ಸಂಘ ಮಾಡಿದವರು ಯಾರೋ ಅದರಲ್ಲಿಯೂ ಯೋಷಿತ್ ಸಂಘಸ್ಥ ವ್ಯತ್ಯಯ ಸ್ಥಿತೇ ವ್ಯತ್ಯಯ ಅಂದರೆ ಆವಾಗ ಆ ಸ್ತ್ರೀ ಸಂಘದಲ್ಲಿರುವ ಏನು ತಾರತಮ್ಯ ಇದೆ ಆ ತಾರತಮ್ಯದೊಳಗಿನ ಕೊನೆಯದಾದಂತಹ ವಿಷ್ಣು ಸ್ತ್ರೀ ಸಂಘವನ್ನು ಅಪೇಕ್ಷೆ ಪಟ್ಟವರು ಆ ಅಪೇಕ್ಷೆ ಪಟ್ಟವರ ಸಂಘ ಮಾಡಿದವರು ಯಾರಿದ್ದಾರೋ ಅವರಿಗೆ ಸಮಾನವಾದ ಪಾತಕ ಇನ್ಯಾವುದೂ ಇಲ್ಲಿ ಅವರಿಗಾಗುವ ನರಕನೂ ಅಷ್ಟು ದೊಡ್ಡದು ನಮ್ ಪಾಚಕಂ ಕ್ವಾಪಿ ನಹಿ ಸ್ವಸ್ತ್ರೀ ಅಭಿಕಾಮತಃ ವಿಹಿತವಾದ ರೀತಿಯಲ್ಲಿ ವಿವಾಹವಾದಂತಹ ಸ್ತ್ರೀಯನ್ನು ಅಪೇಕ್ಷೆ ಪಟ್ಟರೆ ದೋಷ ಇಲ್ಲ ತಪ್ಪಿಲ್ಲ ಅದು ಯೋಗ್ಯ ದೇಶ ಯೋಗ್ಯ ಕಾಲದಲ್ಲಿ ದೇಶಕಾಲಗಳನ್ನ ಮೀರಿದರೆ ಅಲ್ಲಿಯೂ ಪಾಪ ಇದೆ ಸಣ್ಣ ಸಣ್ಣ ಪಾಪ ಅವಜ್ಞಾತ ಮಾಧವಾದೇಹೇ ತಸ್ಮಾತ್ತಮ್ ದೂರತಸ್ಥೆ ಅವನು ಪರಮಾತ್ಮನ ತಿರಸ್ಕಾರ ಮಾಡಿದಂತೆ ಆಗ್ತದೆ ಆದ್ದರಿಂದ ಅಂಥವರ ಸಂಘವನ್ನು ನಾವು ಸರ್ವಥಾ ಮಾಡಬಾರದು ಇಷ್ಟ ಆಯಿತು ಇನ್ನು ಮೇಲೆ ಇದರ ಫಲ ಏನು ಅಂತ ಹೇಳ್ತಾರೆ ಈಗೆಲ್ಲರೂ ಸ್ವಲ್ಪ ಎಚ್ಚರ ಕೇಳ್ರಿ ಪಾಪದ ಫಲ ಏನು ಅಂತ ಕೇಳಿದರೆ ಆ ಪಾಪ ಬಿಡಬೇಕು ಅಂತ ಅನಿಸ್ತದೆ ಇಲ್ಲದ್ರೆ ಗೊತ್ತೇ ಆಗೋದಿಲ್ಲ ಕ್ಷುದ್ರ ಪಾಪ ಯಾಕಂದರೆ ಆ ಕ್ಷುದ್ರ ಅನ್ನೋ ಶಬ್ದೇ ಭಾಳ ಕೆಟ್ಟಿದೆ ಇದೇನು ಕ್ಷುದ್ರ ಪಾಪ ಅವಶ್ಯ ಮಾಡ್ಬೋದು ಅಂತ ಹೇಳಿದ ಹಾಗೆಂತ ಅಂತ ಹೇಳೋದಲ್ಲ ಪಾಪಗಳ ತಾರತಮ್ಯ ಅಷ್ಟೇ ಅದು ಆದರೆ ಆ ಕ್ಷುದ್ರ ಪಾಪಕ್ಕೂ ಅನರ್ಥ ಇದೆ ಏನಿದೆ ಅದನ್ನು ಹೀಗೆ ತಿಳಿಯಬಹುದು ಕ್ಷುದ್ರ ಪಾಪ ಯಾವುದು ಇರುವೆ ಮೊದಲಾದವುಗಳನ್ನು ಕೊಲ್ಲೋದು ಪಿಪೀಲಿಕಾ ವಧ ಅಂತಹ ಕ್ಷುದ್ರಪಾಪದ ಫಲ ಏನು ಅಂದರೆ ಮಾನುಷೇಶು ಚ ಮನುಷ್ಯರಾಗಿಯೇ ಹುಟ್ಟಿದಾಗ ನಾನಾ ವಿಧವಾದ ದುಃಖಗಳನ್ನು ಈ ಭೂಲೋಕದಲ್ಲಿಯೇ ಅನುಭವಿಸ್ತಾನೆ ನರಕಕ್ಕೇನು ಹೋಗೋದಿಲ್ಲ ಆದರೆ ಮನುಷ್ಯರಾಗಿ ಇಲ್ಲಿ ಹುಟ್ಟಿದಾಗಲೇನೆ ಅನೇಕ ದುಃಖಗಳನ್ನು ಅನುಭವಿಸ್ತಾನೆ ಮಾನುಷು ತು ದುಃಖಿತ್ವ ಕ್ಷುದ್ರಪಾಪ ಫಲಂ ಸ್ಮೃತಂ ಇನ್ನು ಕ್ಷುದ್ರ ಪಾಪದ ಮೇಲೆ ಪಾಪ ಅಂತ ಅಂದರೆ ಅಸ್ಥಿಗಳು ಎಲುಬುಗಳಿರುವಂತಹ ಪ್ರಾಣಿಗಳ ಹತ್ಯೆ ಅಥವಾ ಪರಸ್ತ್ರೀಯರ ದರ್ಶನ ಫಲಚೌರ್ಯ ಹಣ್ಣು ಮೊದಲಾದವುಗಳನ್ನು ಹಣ್ಣು ತಂಬಿ ಥಾಲಿ ಪಂಜ ಇವುಗಳ ಕಳ್ಳತನ ಅಥವಾ ಎಲುಬಿರುವ ಪ್ರಾಣಿಗಳನ್ನು ಹತ್ಯೆ ಮಾಡೋದು ಈ ಪಾಪಗಳಿಗೆ ಫಲ ಏನು ಅಂದರೆ ಜನ್ಮಾಂತರದಲ್ಲಿ ಇವನು ಅಂತ್ಯಜನಾಗಿ ಹುಟ್ಟುತ್ತಾನೆ ವರ್ಣಬಾಹ್ಯತ್ವ ಅಥವಾ ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಂದರೆ ನೀನು ಇನ್ನೊಬ್ಬರ ಕಡೆಯಿಂದ ಹೀಗೆ ಹೊಡೆಸ್ಕೊಂಡು ಸಾಯಿ ಅನ್ನೋದಕ್ಕೆ ಅವನನ್ನು ತಿರೆಯೋಗ್ಯೋನೆಯಲ್ಲಿ ಹುಟ್ಟಿಸ್ತಾನೆ ಎರಡು ಕಾಲಿನ ಮನುಷ್ಯ ಅಂತನ್ನೋದಕ್ಕೆ ಸೊಕ್ಕು ಬಂದಿದೆ ನಿನಗೆ ಸುಮ್ಸುಮ್ಮನೆ ಪಾಪ ಪ್ರಾಣಿಗಳನ್ನು ಹಿಂಸೆ ಮಾಡ್ತೀಯ ಹಾಗಾದರೆ ಆ ಅಸ್ಥಿ ಇರುವ ಪ್ರಾಣಿಗಳನ್ನು ಹಿಂಸೆ ಮಾಡಿದ್ದಕ್ಕೆ ನೀನು ಅದೇ ತರಹದ ಅಸ್ಥಿ ಇರುವ ಪ್ರಾಣಿಯಾಗಿ ಹುಟ್ಟಿ ಅದರಂತೆಯೇ ಇನ್ನೊಬ್ಬರಿಂದ ಹೊಡಿಸಿಕೊಂಡು ಸಾಯೋ ಹಾಗೆ ಮಾಡ್ತೀನಿ ಅಂತನ್ನುವ ರೀತಿಯಲ್ಲಿ ದೇವರು ಅವನನ್ನು ತಿರ್ಯೋಗ್ಯೋನಿಯಲ್ಲಿ ಹುಟ್ಟಿಸ್ತಾನೆ ಅಥವಾ ವರ್ಣವಾಹ್ಯನಾಗಿ ಹುಟ್ಟುತ್ತಾನೆ ಯಾವ ಶಾಸ್ತ್ರಗಳನ್ನು ಓದುವಂತಹ ಅವಕಾಶ ಇಲ್ಲದೇ ಇದ್ದಾಗೆ ಅಂಚೆ ಜನಾಗಿ ಹುಟ್ಟುವಂತಹ ಪ್ರಸಂಗ ಅವನಿಗೆ ಬರ್ತದೆ ಆದ್ದರಿಂದ ಎಲ್ಲಿ ಹೇತು ತಿರ್ಯೋಗ್ಯೋನಿ ಗತಿಸ್ತಥ ಕ್ಷುದ್ರಪಾತಕ ಅಂದರೆ ಯಾವುದು ತಿಳ್ಕೊಳ್ರಿ ಕೇವಲ ಪರಸ್ತ್ರೀಯರ ದರ್ಶನ ಅಷ್ಟೇ ಸಂಘ ಅಲ್ಲ ಪರಸ್ತ್ರೀಯರನ್ನು ದರ್ಶನ ಮಾಡಿದ ಕ್ಷುದ್ರಪಾತಕದ ಫಲ ಏನು ಕ್ಷುದ್ರ ಕ್ಷುದ್ರ ಅಂತ ಅದಕ್ಕೇನು ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡಿದ್ರಿ ಒಂದು ಸಾವಿರ ವರ್ಷ ನರಕ ಪರಸ್ತ್ರೀಯರ ದರ್ಶನ ಮಾಡೋ ಮಾತ್ರದಿಂದ ಸಹಸ್ರ ವರ್ಷ ನರಕಂ ಕ್ಷುದ್ರಪಾತಕ ಫಲಂ ಕ್ಷುದ್ರಪಾತಕದಿಂದ ಆಗುವಂತಹ ಫಲ ಇನ್ನು ಉಪಪಾತಕ ಪರಸ್ತ್ರೀ ಸಂಘವನ್ನು ಮಾಡಿದರೆ ಆಗುವ ಪಾಪ ಎಷ್ಟು ಅಂದರೆ ಯುಗ ಮಾತ್ರಕಂ ಒಂದು ಯುಗದವರೆಗೆ ಪೂರ್ಣವಾಗಿ ನರಕವರೆ ಒಂದು ಸಾವಿರ ವರ್ಷ ಅಲ್ಲ ಅದರೊಳಗೂ ಹೀಗೆ ಹೇಳಬಹುದು ಅಂತ ನನಗನ್ನಿಸ್ತದೆ ಯುಗ ಅಂದರೆ ಯಾವ ಯುಗ ಅಂತ ಹೇಳಿಲ್ಲ ಅದೇನು ಕೃತಯುಗನೋ ತ್ರೇತಾಯುಗನೋ ದ್ವಾಪರ ಕಲಿಯುಗನೋ ಅಂತ ಪ್ರಾಯ ಅಲ್ಲಿಯೂ ಕೂಡ ಪರಸ್ತ್ರೀ ಅಂತನ್ನುವುದರಲ್ಲಿಯೂ ತಾರತಮ್ಯ ಇದೆ ಆ ಪರಸ್ತ್ರೀ ಬ್ರಾಹ್ಮಣಸ್ತ್ರೀಯೋ ಕ್ಷತ್ರಿಯ ಸ್ತ್ರೀಯೋ ವೈಶ್ಯಸ್ತ್ರೀಯೋ ಶೂದ್ರ ಸ್ತ್ರೀಯೋ ಇತ್ಯಾದಿಗಳ ತಾರತಮ್ಯಕ್ಕೆ ತಕ್ಕ ಹಾಗೆ ತಾ ಬಹಳ ಉತ್ತಮ ಸ್ತ್ರೀಯರ ಸಂಘ ಮಾಡಿದ್ದ ಉತ್ತಮ ಅಂದರೆ ಸೋತ್ತಮ ಅಲ್ಲ ಪರಸ್ತ್ರೀಯರಲ್ಲೇನೆ ಬ್ರಾಹ್ಮಣ ಸ್ತ್ರೀ ಸಂಘ ಮಾಡಿದರೆ ಕೃತಯುಗದಲ್ಲಿ ಆಗುವಷ್ಟು ನರಕ ಒಂದು ಕೃತಯುಗಕ್ಕೆ ಎಷ್ಟು ವರ್ಷ ಹದಿನೆಂಟು ಲಕ್ಷ ಹದಿನೇಳು ಲಕ್ಷ ಅಷ್ಟು ವರ್ಷಗಳ ಬರ ನರಕ ಕ್ಷತ್ರಿಯ ಸ್ತ್ರೀ ಆದರೆ ಸ್ವಲ್ಪ ತ್ರೇತಾಯುಗದಷ್ಟು ವೈಶಸ್ತ್ರೀ ಆದರೆ ದ್ವಾಪರ ಯುಗದಷ್ಟು ಶೂದ್ರ ಸ್ತ್ರೀ ಆದರೆ ಕಲಿಯುಗದಷ್ಟು ಹೀಗೆ ಮಾಡ್ಕೊಳ್ಳಬಹುದು ಅಂತ ಅನ್ನಿಸ್ತದೆ ಯಾಕಂದರೆ ಶ್ರೀಮದಾಚಾರ್ಯರು ಯುಗ ಅಂದಿದ್ದಾರೆ ಯಾವ ಯುಗ ಅಂತ ಹೇಳಿಲ್ಲ ನರಕಂ ಯುಗಮಾತ್ರಕಂ ಪರಸ್ತ್ರೀ ಸಂಘವನ್ನು ಮಾಡಿದಾಗ ಅವನಿಗೆ ಒಂದು ಯುಗದವರೆಗೆ ನರಕ ಇನ್ನು ಪಾತಕ ಶೂದ್ರ ಹತ್ಯಾದಿಗಳನ್ನು ಮಾಡಿದರೆ ಅವನಿಗೆ ಚತುರ್ಯುಗ ಅವಸಾನಂತು ನಾಲ್ಕು ಯುಗಗಳವರೆಗೆ ಅವನಿಗೆ ನರಕವಾಗ್ತದೆ ನಾಲ್ಕು ಯುಗಗಳು ಸೇರಿದರೆ ಎಷ್ಟೋ ಅಷ್ಟು ವರ್ಷಗಳವರೆಗೆ ನರಕವಾಗ್ತದೆ ಇನ್ನು ಮಹಾಪಾತಕ ಮಾಡಿದರೆ ಬ್ರಹ್ಮಹತ್ಯಾದಿಗಳನ್ನು ಮಾಡಿದರೆ ಅಥವಾ ಪಿತೃಾದಿ ದಾರದರ್ಷಣ ಮಾತೃಗಮನಾದಿಗಳನ್ನು ಪಿತೃವ್ಯಾನಿಗಮನಾದಿಗಳನ್ನು ಮಾಡಿದರೆ ಮಾತುಲಾನಿ ಮಾಡಿದರೆ ಅಂತಹ ವ್ಯಕ್ತಿಗೆ ಒಂದು ಕಲ್ಪದವರೆಗೆ ನರಕ ಏನು ಪ್ರಚಂಡ ಆಯಿತು ಎಪ್ಪತ್ತೊಂದು ಮಹಾಯುಗ ಆದರೆ ಒಂದು ಮನ್ವಂತರ ಅಂತ ಹದಿನಾಲ್ಕು ಮನ್ವಂತರ ಆದರೆ ಒಂದು ಕಲ್ಪ ಒಂದು ಕಲ್ಪದವರೆಗೆ ನರಕ ಮಹಾಪಾತಕ ಜನ್ಯಂಚ ಕಲ್ಪಾವಧಿ ಸಮೀರಿತಂ ಇನ್ನು ಸುಮಹಾಪಾತಕ ದೇವಸ್ವಹರಣನ್ ಬೋರ್ಡ್ ಬರೆದು ಹಚ್ಬೇಕು ನಿಜವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ದೇವರ ಸ್ವತ್ತನ್ನ ಯಾರಾದರೂ ಅಪಹಾರ ಮಾಡಿದರೆ ದೇವರ ಸ್ವತ್ತು ಅಂದ್ರೆ ಬರೀ ತಮಗಿ ತಾಯಿ ಹಲಗರ್ತಿ ಇದನ್ನು ತಿಳ್ಕೊಬೇಡ್ರಿ ಎಷ್ಟೋ ಜನ ದೇವರ ಭೂಮಿಯನ್ನೇ ಎಂಕ್ರೋಚ್ಮೆಂಟ್ ಮಾಡಿ ಕದ್ದು ಬಿಡ್ತಾರೆ ದೇವಸ್ಥಾನಗಳ ಹೆಸರಿನಲ್ಲಿರುವಂತಹ ಭೂಮಿಗಳನ್ನು ಏನೇನೋ ಮಾಡಿಕೊಂಡು ಕದ್ದು ಬಿಡುವವರಿದ್ದಾರೆ ಕಾಶಿಯಲ್ಲಿ ದೊಡ್ಡದಾದಂತಹ ಉತ್ತರಾದಿಮಠ ಇತ್ತು ಇವೂ ಇದೇ ಚಿಕ್ಕದು ಹಿಂದೆ ದೊಡ್ಡದಿತ್ತು ಸತ್ಯಬೋಧರ ಕಾಲದಲ್ಲಿ ದೊಡ್ಡದಾದ ಉತ್ತರಾದಿಮಠ ಇತ್ತು ಸತ್ಯಬೋಧ ತೀರ್ಥಮಠ ಅಂತ ಹೆಸರು ಒಬ್ಬ ಮಹಾನುಭಾವ ಬಂದ ತನ್ನ ಮಗನಿಗೆ ಸತ್ಯಬೋಧ ಅಂತ ಹೆಸರಿಟ್ಟು ಅದನ್ನು ತೊಗೊಂಡು ಹೋಗ್ಬಿಟ್ಟ ಕೃಷ್ಣಾರ್ಪಣ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ದೇವಸ್ವ ಆ ದೇವರ ಸ್ವತ್ತನ್ನು ಅಪಹಾರ ಮಾಡಿದರೆ ಆಗುವಂತಾ ಏನು ಸುಮಹಾಪಾತಕ ಇದೆ ಅಥವಾ ಸ್ವರೂಪಯೋಗ್ಯತೆಯಲ್ಲಿ ತನಗಿಂತಲೂ ಉತ್ತಮರಾದ ಮನುಷ್ಯ ಸ್ತ್ರೀಯರ ದರ್ಶನ ಮಾತ್ರದಿಂದ ಬರುವಂತಾ ಪಾಪ ಏನಿದೆ ಬ್ರಹ್ಮ ಲಯ ಬ್ರಹ್ಮದೇವರ ಒಂದು ದಿವಸ ಅಲ್ಲ ಒಂದು ಕಲ್ಪ ಅಂದರೆ ಒಂದು ದಿವಸ ನೂರು ವರ್ಷ ಬ್ರಹ್ಮದೇವರ ಸಂಪೂರ್ಣವಾದ ಏನು ನೂರು ವರ್ಷದ ಮಹಾಕಲ್ಪ ಇದೆ ಅಷ್ಟು ಅಷ್ಟು ದೊಡ್ಡದಾದಂತಹ ನರಕ ಅವನಿಗೆ ಆಗ್ತದೆ ಬ್ರಹ್ಮಲಯ ಪರ್ಯಂತಂ ಇದಾದ ಮೇಲೆ ಯಾವುದು ತತ್ಪರಾಣ ಪಾತಕಾನಂ ಇದರ ಮುಂದಿನ ಪಾತಕಗಳೇನಿವೆ ಅಂದರೆ ಸುಮಹತ್ತರ ಪಾತಕ ದೇವತೆಗಳ ಅವಜ್ಞ ದೇವತೆಗಳ ತಿರಸ್ಕಾರ ಸ್ವೋತ್ತಮರಾದ ಬೇರೆ ಋಷಿಗಳು ಮುನಿಗಳು ತನ್ನ ಗುರುಗಳು ಯಾರೋ ನನಗಿಂತಲೂ ಉತ್ತಮರಾದಂತಹ ಯಾವುದೇ ಜ್ಞಾನಿಗಳ ತಿರಸ್ಕಾರವನ್ನು ಮಾಡಿದರೂ ಸರಿ ಅಥವಾ ಸ್ವರೂಪತಃ ತನಗಿಂತಲೂ ಉತ್ತಮರಾದ ಮನುಷ್ಯ ಸ್ತ್ರೀಯರ ಸಂಘವನ್ನು ಮಾಡಿದರೂ ಸರಿ ಅವನಿಗೆ ಅಂಧಂತಮಸ್ಸೆ ಆಗು ಬೇರೆಯದಿಲ್ಲೇ ಇಲ್ಲ ಅದರ ಮುಂದಿಂದೆಲ್ಲವೂ ಕೂಡ ಪರಮಾತ್ಮನ ದ್ರೋಹವನ್ನ ಮಾಡಿದರೂ ಅಂಧಂತಮಸ್ಸೆ ಹಾಗಾದರೆ ತಾರತಮ್ಯ ಇಲ್ಲ ಅಂತ ತಿಳ್ಕೋಬೇಡಿ ತಾರತಮ್ಯ ಇದೆ ಹೆಸರು ಒಂದೇ ಅಂಧಂ ಆದರೆ ಅಲ್ಲಿ ಆಗುವ ದುಃಖದಲ್ಲಿ ತಾರತಮ್ಯ ದೇವತೆಗಳ ತಿರಸ್ಕಾರ ಮಾಡಿದಾಗ ಆಗುವ ದುಃಖಕ್ಕಿಂತಲೂ ಪರಮಾತ್ಮನ ವಾಯುದೇವರ ದ್ರೋಹ ಮಾಡಿದಾಗ ಅದಕ್ಕಿಂತಲೂ ಪರಮಾತ್ಮನ ದ್ರೋಹ ಮಾಡಿದಾಗ ದುಃಖದಲ್ಲಿ ಆಧಿಕ್ ಇದೆ ಆದರೆ ಆ ತಮಸ್ಸು ತಮಸ್ಸು ಮಾತ್ರ ಎಲ್ಲರಿಗೂ ಸಮಾನ ಇಷ್ಟಿದೆ ಯಾವ ಪಾಪ ಮಾಡ್ತೀರಿ ಯಾವುದು ಬಿಡ್ತೀರಿ ನೋಡ್ಕೊಟ್ರು ತತ್ಪರಾಣಂ ಪ ಮಾಡೋರು ಯಾರು ಇಲ್ಲಿ ಬಂದಿಲ್ಲ ಪಾಪ ಸುಮ್ಮನೆ ಯಾಕೆ ತತ್ಪರಾಣಂ ಪಾತಕಾನಂ ಫಲಂ ಅಂಧಂತಮಸ್ಮೃತಂ ಅಧೋಧೋ ದುಃಖ ಬಹುಲಂ ತಮಸ್ಸು ಅಂತೂ ಒಂದೇ ಆದರೂ ಕೂಡ ಮುಂದಿನ ಮುಂದಿನ ಪಾತಕಗಳಿಗೆ ದುಃಖ ಹೆಚ್ಚು ವಿಷ್ಣುಧಾರಾಭಿಮರ್ಶನಾಥ ವಧಾದ ಪಿ ಹಿಧಾರಸ್ಯ ದರ್ಶ ವಿಷ್ಣುಧಾರಾಭಿಮರ್ಷನಾಥ್ ಲಕ್ಷ್ಮೀದೇವಿಯನ್ನು ಅಪೇಕ್ಷೆ ಮಾಡುವಂತಹ ದೈತ್ಯರಿದ್ದಾರಲ್ಲ ಅವರಿಗಂತೂ ಮಹಾ ದುಃಖ ಆಗ್ತದೆ ಯಾಕೆ ದೇವರನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಕೊಲ್ಲಿಕಂತೂ ಸಾಧ್ಯ ಇಲ್ಲ ಹತ್ಯೆ ಮಾಡೋ ಪ್ರಯತ್ನ ಮಾಡಿದವರು ಅನೇಕ ಜನ ಇದ್ದಾರೆ ದೇವರಿದ್ರಿಗೆ ಯುದ್ಧಕ್ಕೆ ನಿಂತವರು ಅವರಿಗಿಂತ ಇವರಿಗೆ ಯಾಕೆ ಜಾಸ್ತಿ ದುಃಖ ಅಂದರೆ ನೀವೇ ನೋಡ್ಕೊಳ್ಳಿ ನಿಮ್ಮ ಮನುಷ್ಯರ ಅನುಭವದಿಂದಲೇ ಲೋಕಾನುಭವದಿಂದಲೇ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ ಶ್ರೀಮದಾಚಾರ್ಯರು ವಧಾದ ಪಿ ಹಿ ದಾರಸ್ಯ ದರ್ಶನಂ ಕೋಪ ತನ್ನನ್ನು ಹೊಡೆದರೂ ಅಡ್ಡಿ ಇಲ್ಲ ತನ್ನ ಸ್ತ್ರೀಯ ಸಂಘ ಮಾಡಿದಾಗ ಏನು ಸಿಟ್ಟು ಬರ್ತದೋ ಆ ಸಿಟ್ಟು ಹೆಚ್ಚು ತನ್ನನ್ನು ಹೊಡೆದದ್ದಕ್ಕಿಂತಲೂ ಸ್ತ್ರೀ ಸಂಘ ಮಾಡಿದಾಗ ಮನುಷ್ಯನಿಗೆ ಹೆಚ್ಚು ಸಿಟ್ಟು ಬರ್ತದೆ ಹಾಗೆ ದೇವರನ್ನು ಹೊಡೆಯುವ ಪ್ರಯತ್ನ ಮಾಡಿದ ದುಷ್ಟರಿಗಿಂತಲೂ ಲಕ್ಷ್ಮೀ ಸಂಘವನ್ನು ಬಯಸಿದ ಏನು ದುಷ್ಟರಿದ್ದಾರೆ ಅವರ ಮೇಲೆ ದೇವರಿಗೆ ಕೋಪ ಹೆಚ್ಚು ತಸ್ಮಾತ್ ಹಾಗಾದರೆ ಏನು ಮಾಡ್ಬೇಕಂತೀರಿ ಏನು ಮಾಡ್ಬೇಕಂತೀರಾ ದೇವ್ಯ ಸದಾ ವಂದ್ಯಾ ಮಹಾಲಕ್ಷ್ಮಿ ದೇವತಾಸ್ತ್ರೀಯರು ಋಷಿ ಸ್ತ್ರೀಯರು ಮುನುಸ್ತ್ರೀಯರು ಸೋತ್ತಮರಾದ ಮನುಷ್ಯರ ಸ್ತ್ರೀಯರಾಗಿರಬಹುದು ಅಥವಾ ಒಟ್ಟಾರೆ ಪರಸ್ತ್ರೀಯರಾಗಿರಬಹುದು ಅವರೆಲ್ಲರನ್ನೂ ಕೂಡ ಅಗ್ನಿಯಂತೆ ತಾಯಿಯಂತೆ ದೂರದಿಂದ ನಮಸ್ಕಾರ ಮಾಡಬೇಕೇ ಹೊರತು ಅವರನ್ನು ದುಷ್ಟದೃಷ್ಟಿಯಿಂದ ನೋಡೋದಾಗಲಿ ಸಂಘ ಮಾಡುವುದಾಗಲಿ ಸರ್ವಥ ಮಾಡಬಾರದು ಇದು ಸಿದ್ಧಾಂತ ತಸ್ಮಾ ದೇವ್ಯ ಸದಾ ವಂದ್ಯಾ ಅಗ್ನಿವತ್ ನ ಅಭಿಕಾಮ ಕಾಮನೆಯಿಂದ ಅಲ್ಲ ಕಿಂತು ಅಗ್ನಿಯಂತೆ ಪೂಜ್ಯ ಭಾವನೆಯಿಂದ ದೂರದಿಂದ ನಮಸ್ಕಾರ ಮಾಡಿ ಇರಬೇಕು ಇತಿ ಧರ್ಮ ತತ್ವೇ ಹಾಗಾದರೆ ಈ ಶ್ಲೋಕಕ್ಕೆ ಎರಡರ್ಥ ಒಂದು ಭಗವಂತನಲ್ಲಿ ಅನ್ಯಥಾ ಬುದ್ಧಿಯನ್ನ ಮಾಡುವವರ ಸಂಘ ಮಾಡಬಾರದು ಸ್ವತ್ತಮ ಸ್ತ್ರೀಯರ ಸಂಘವನ್ನ ಮಾಡುವಂತಹ ಪರಸ್ತ್ರೀ ಸಂಘ ಮಾಡುವಂತಹವರ ಸಂಘವನ್ನು ಮಾಡಬಾರದು ಅನ್ನುವುದು ತಾತ್ಪರ್ಯವೇ ಹೊರತು ಸ್ವಸ್ತ್ರೀ ಸಂಘ ಮಾಡುವಂತಹ ಗೃಹಸ್ಥರ ಸಂಘವನ್ನು ಮಾಡಬಾರದು ಅವರ ಜೊತೆಗೂ ಮಾತಾಡಿಸಬಾರದು ಪಾಠ ಹೇಳಬಾರದು ಅಂತ ಅರ್ಥ ಅಲ್ಲ ಎಷ್ಟು ಉದ್ದವಚ ಯಥಾತ್ವಾಂ ಅರವಿಂದಾಕ್ಷ ಯಾದೃಶಂವಾಯಾತ್ಮಕಂ ಧ್ಯಾಯೇನ್ ಮುಮುಕ್ಷರೇ ತನ್ಮೇ ಧ್ಯಾನಂ ತ್ವಂ ವಕ್ತು ಅರ್ಹಸಿ ಆಯ್ತು ಮಹಾರಾಯ ಯಾರನೂ ಅಂತ ಚಿಂತೆ ಯಾವ ಸ್ತ್ರೀ ಬೇಡ ಪುರುಷ ಬೇಡ ಏನು ಬೇಡ ನಿನ್ನ ಧ್ಯಾನ ಹೆಂಗೆ ಮಾಡ್ಬೇಕು ಅಷ್ಟು ಹೇಳಿ ಕೇಳೆ ಕೇಳೆ ಸಾಕಾಯ್ತು ಹರಗಡೆ ಆಯ್ತು ಅಂತ ನಿನ್ನ ಗುಣ ಏನು ನಿನ್ನ ಸ್ವರೂಪ ಏನು ಹೇಳಿಬಿಡು ಸಾಕ್ ಶ್ರೀ ಭಗವಾನ್ ವಾಚೆ ಹೇಳ್ತೀನಿ ಕೇಳು ನನಗೂ ಸಾಕಾಗಿದ್ದು ನಿನಗೆ ಹೇಳಿ ಹೇಳಿ ಸಮ ಆಸೀನಃ ಸಮ ಕಾಯೋ ಸಮಾನವಾಗಿರುವ ಆಸನದಲ್ಲಿ ಕುಳಿತಿರ್ಬೇಕು ಆಸನ ಕೂಡುವಾಗ ಸರಿಯಾದ ಆಸನದಲ್ಲಿ ಕೂತಿರಬೇಕು ಆಸನದಲ್ಲಿ ವ್ಯತ್ಯಾಸ ಇದ್ದರೆ ಮನಸ್ಸಿಗೆ ವ್ಯಗ್ರತೆ ಬರ್ತದೆ ಆ ಕಡೆಗೆ ಲಕ್ಷ್ಯ ಹೋಗ್ತದೆ ನೋವಾಗ್ತಿರ್ತದೆ ಚಿಂತೆಯೇ ಬರದೇ ಇರೋ ಹಾಗೆ ಸಮವಾದ ಆಸನದಲ್ಲಿ ಆಸೀನಾಗಿರಬೇಕು ದೇಹವು ರುಜುವಾಗಿರಬೇಕು ಅಂಕುಡೊಂಕಾಗಿ ಕೂಡಬಾರ್ದು ಬೆನ್ನೋವು ಬರ್ತದೆ ಅದರಿಂದ ಮನಸ್ಸು ವ್ಯಗ್ರಹ ಆಗ್ತದೆ ಇಲ್ಲ ನನಗೆ ಸೀದ ಕುಳಿತರೇನೇ ಮನಸ್ಸಿಗೆ ವ್ಯಗ್ರತೆ ಬರ್ತದೆ ನನಗೆ ಹೀಗೆ ಕುಳಿತರೇನೇ ಧ್ಯಾನ ಬರ್ತದೆ ಅಂತ ನನ್ನ ರೂಢಿ ಹಾಗೇ ಇರ್ತದೆ ಕೆಲವರಿಗೆ ಎಷ್ಟು ಒಬ್ಬ ಹುಡುಗನಿಗೆ ಬೇಕಾದಷ್ಟು ಪಾಠ ಕಲಿಸಿದ್ರಂತೆ ಅವನಿಗೆ ಏನು ಹೇಳಿದರೂ ಕೊನೆಯವರೆಗೂ ಪರೀಕ್ಷೆಯಲ್ಲಿ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಸಿಟ್ಟು ಬಂತು ಗುರುಗಳಿಗೆ ಎಷ್ಟು ಪಾಠ ಹೇಳಿದ್ದೇನು ನಿನಗೆ ಒಂದಕ್ಕಾದರೂ ಉತ್ತರ ಕೊಡಲಿಲ್ಲ ಅಂತ ಕಪಾಳಕ್ಕೆ ಕೊಡೋದ್ರಂತೆ ಕೆಳಗೆ ಬಿದ್ದ ಪಟ ಪಟ ಪಟ ಎಲ್ಲದಕ್ಕೂ ಉತ್ತರ ಹೇಳ್ದ ಯಾಕೆ ಅಂದರೆ ಅವನು ಅಭ್ಯಾಸ ಮಾಡುವಾಗ ಮಲಗಿನೇ ಮಾಡ್ತಿದ್ದ ಮಲ್ಕೊಂಡ್ರೆ ಅವನಿಗೆ ನೆನಪಾಗ್ತದೆ ಹೀಗಿರ್ತದೆ ಕೆಲವರಿಗೆ ಅದಕ್ಕೆ ಯಥಾ ಸುಖ ಬಂದು ನಿನಗೆ ಹೆಂಗೆ ಸುಖ ಆಗ್ತದೋ ಹಂಗೆ ಕೊಡು ಸಾಮಾನ್ಯವಾಗಿ ರುಜುವಾಗಿ ಕುಳಿತರೆ ದೇಹಕ್ಕೆ ಒಳ್ಳೆಯದು ಬೆನ್ನುವು ಬರೋದಿಲ್ಲ ಸರಿ ಇರ್ತದೆ ಬೇಡ ನನಗೆ ಅಂಕುಡೊಂಕಾಯಿ ಕೂತರೆನೇ ಧ್ಯಾನ ಬರ್ತದೆ ಅಂದರೆ ಹಾಗೆ ಕೊಡು ಯಥಾ ಸುಖ ಉತ್ಸಂಗ ಆದಾಯ ಎರಡೂ ಹಸ್ತಗಳನ್ನು ತೊಡೆಯ ಮೇಲೆ ಹೀಗಿಟ್ಟುಕೊಂಡು ಸ್ವನಾಸಾಗ್ರ ಕೃತಕ್ಷಣ ಮೂಗಿನ ತುದಿಯನ್ನು ಸ್ವಲ್ಪ ಕಣ್ಣು ತೆಗೆದು ನೋಡ್ತಾ ಅವನು ಧ್ಯಾನವನ್ನು ಮಾಡಬೇಕು ಪ್ರಾಣಸ್ಥ್ಯ ಶೋಧ ಏನ್ಮಾರ್ಗಂ ಪೂರಕ ಕುಂಭಕ ರೇಚಕೈ ವಿಪರ್ಯ ಏಣಾಪಿಶನೈ ಅಭ್ಯಸೇನ್ ನಿರ್ಜಿತೇಂದ್ರಿಯ ಪ್ರಾಣಶೋಧನವನ್ನು ಮಾಡಿಕೊಳ್ಳಬೇಕು ಹೇಗೆ ಪೂರಕ ಕುಂಭಕ ರೇಚಕ ಪೂರಕ ರೇಚಕ ಕುಂಭಕ ಕುಂಭಕ ಕೊನೆಗೆ ಅಥವಾ ರೇಚಕ ಪೂರಕ ಕುಂಭಕ ವಿಪರ್ಯ ಹೇಗಾದರೂ ಮಾಡಿ ಅಂತೂ ಕುಂಭಕವನ್ನು ಕೊನೆಗೆ ಹಾಕಬೇಕು ಮೊದಲು ಪೂರಕ ಬಲ ಬಲ ಮೂಗಿನಿಂದ ಹೊರಗೆ ಬಿಡೋದು ಎಡ ಮೂಗಿನಿಂದ ಒಳಗೆ ತೆಗೆದುಕೊಳ್ಳೋದು ರೇಚಕ ಬಲ ಮೂಗಿನಿಂದ ಹೊರಗೆ ಹಾಕೋದು ಪೂರಕ ಎಡ ಮೂಗಿನಿಂದ ಒಳಗೆ ತೆಗೆದುಕೊಳ್ಳೋದು ಕುಂಭಕ ಎರಡನ್ನೂ ತಡದು ಹಿಡಿದು ಒಳಗೇನೆ ಭಗವಂತನ ಧ್ಯಾನ ಮಾಡೋದು ಮೊದಲು ಪೂರಕ ಮಾಡಿ ಆಮೇಲೆ ರೇಚಕ ಮಾಡಬಹುದು ಮೊದಲು ರೇಚಕ ಮಾಡಿ ಆಮೇಲೆ ಆದರೂ ಪೂರಕ ಮಾಡಬಹುದು ಆದರೆ ಕೊನೆಗೆ ಕುಂಭಕದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು ತಂತ್ರಸಾರದಲ್ಲಿ ಹೇಳಿದ್ದು ಮೊದಲು ರೇಚಕ ಆಮೇಲೆ ಪೂರಕ ಆಮೇಲೆ ಕುಂಭಕ ಇದಾದ ಮೇಲೆ ಹೃದ್ಯವಿಚ್ಛಿನ್ನಮೋಂಕಾರಂ ಘಂಟಾನಾ ಬಿಸೋರ್ಣವತ್ ಪ್ರಾಣೇನೋದೀರ್ಯ ತತ್ರ ಪುನಃ ಸಂವೇಶಸ್ವರಂ ಹಾಳಿದೆ ಹೃದಯವಿಚ್ಛಿನ್ನಮೋಂಕಾರಂ ಘಂಟಾನದ ಬಿಸೋರ್ಣವತ್ ಘಂಟಾನಾದದಂತೆ ಸಣ್ಣದಾಗಿ ಪ್ರಾರಂಭವಾಗಿ ಕ್ರಮೇಣ ಉಚ್ಚಸ್ವರದಲ್ಲಿ ಘಂಟಾನಾದ ನಮಗೆ ಕೇಳಿಸುವಂತೆ ಎರಡೂ ಅರ್ಥ ಅಥವಾ ಜೋರಾಗಿ ಬಾರಿಸಿದ ಮೇಲೆ ಮೊದಲು ಉಚ್ಚಸ್ವರದಲ್ಲಿ ಕೇಳಿ ಕ್ರಮೇಣ ಸಣ್ಣದಾಗುವಂತೆ ಎರಡು ತರಹ ಹೃದಯದಲ್ಲಿ ಅವಿಚ್ಛಿನ್ನವಾದಂತಹ ಆ ಓಂಕಾರದ ಚಿಂತನವನ್ನು ಮಾಡಬೇಕು ಹೇಗೆ ಅಂದರೆ ಬಿಸೋರ್ಣವತ ಕಮಲದ ದೇಟಿನ ಎಳೆಗಳು ದಾರ ಏನಿರ್ತವೆ ಅವುಗಳು ಹೇಗೆ ಅವಿಚ್ಛಿನ್ನವಾಗಿರ್ತಬೋ ಮೇಲಿನಿಂದ ಕೆಳೆಯವರಿಗೆ ಉದ್ದೋ ಉದ್ದೇ ಇರ್ತದೆ ಮೇಲೆ ನೋಡಲಿಕ್ಕೆ ಇಷ್ಟೇ ಕಮಲ ಕಾಣಿಸ್ತೀರಿ ಅದರ ದೇಟು ಬಹಳ ಉದ್ದೇ ಇರ್ತದೆ ಹಾಗೆ ಸತತವಾದ ಅವಿಚ್ಛಿನ್ನವಾಗಿರುವಂತಹ ಆ ಓಂಕಾರದ ಚಿಂತನ ನಮಗೆ ಬರಬೇಕು ಪ್ರಾಣೇನು ಉದೀರಿಯ ತತ್ರಾಥ ಪುನಃ ಸ್ವರಂ ತನ್ನ ಶಕ್ತಿ ಇದ್ದಷ್ಟು ಅದನ್ನು ಉಚ್ಚಾರಣೆ ಮಾಡಿ ಪುನಃ ಸ್ವರಂ ಸಂವೇಶವೇ ಇಲ್ಲಿಯೂ ಎರಡರ್ಥ ಒಂದು ಉದಾತ್ತ ಸ್ವರವನ್ನು ಕೊಡಬೇಕು ಅಂತ ಒಂದು ಭಾವ ಅಥವಾ ಅದನ್ನು ಪುನಃ ಮೆಲ್ಲಗೆ ಮಂದಸ್ವರದಲ್ಲಿ ಮಾಡಿಕೊಳ್ಳಬೇಕು ಅಂತ ಉಚ್ಚಸ್ವರದಿಂದ ಪ್ರಾರಂಭ ಮಾಡಿ ಮಂದಸ್ವರಕ್ಕೆ ಅಥವಾ ಮಂದಸ್ವರದಿಂದ ಉಚ್ಚಸ್ವರಕ್ಕೆ ಮೊದಲು ಮಂದ ಆಮೇಲೆ ಉಚ್ಚ ಮತ್ತೆ ಮಂದಸ್ವರಕ್ಕೆ ಇಳಿಸಬೇಕು ಅಂತ ಹೀಗೆ ಅನೇಕ ರೀತಿಯ ಕಲ್ಪಗಳನ್ನು ಹೇಳಿದ್ದಾರೆ ಈ ರೀತಿ ಧ್ಯಾನವನ್ನು ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆಮೇಲೆ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಮುಂದೆ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪ